पकाय च धर्म से सर्वधर्मस्विणे अवतायकृष्णा ते नम हेको इधर मंगलश्लोक अजम अजरम अनत ಮಹಾಂತ ಶವಲಂ ಅನಾದಿ ಭೂತದೇಹದಿಹೀನ ಸಕಲಕರಣಹೀನವೂತಸ್ಥಿತ ರಿಂ ಅಮಲಂ ಅಮಯಂ ಸರ್ವಂವಂದ ಇದನ್ನು ನಾನು ಹೇಳ್ತೀನಿ ನಾನೊಬ್ನೇ ಅಜಮಜರಮನಂತಂ ಜ್ಞಾನ ರೂಪ ಮಹಾಂತಂ ಶಿವಮಲಮಾ देहादिणीस्थित तम हरिमलमगंद अत्य मदल श्लोक मंगलश्लोक ನಾವಿಂದು ನೋಡಲಿಕ್ಕೆ ಇರತಕ್ಕಂತಹ ಒಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಪುರಾಣ ಗರುಡ ಪುರಾಣ ಇಂದಿನಿಂದ ಪ್ರತಿ ಗುರುವಾರ ಎಂಟು ವಾರದವರೆಗೆ ಗರುಡ ಪುರಾಣದ ಪರಿಚಯ ಅದರ ಕುರಿತಾಗಿ ನೋಡೋಣ ಅಂತ ಯಾಕೆ ಈ ವಿಷಯವನ್ನೇ ತೆಗೆದುಕೊಂಡೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರಬೇಕು ಈ ಹೆಸರು ಕೇಳಿದ್ರೇನೆ ಕೆಲವರ ಮುಖ ಹಿಂಗಾಗ್ಬಿಡುತ್ತದೆ ಹ್ಮ್ ಇನ್ನು ಅದನ್ನು ಮನೆಯಲ್ಲಿ ಇಟ್ಕೊಂಡು ಅದನ್ನು ಓದಿಸಿ ಕೇಳುವಂತಹ ಒಂದು ಪರಿ ಇಲ್ಲವೇ ಇಲ್ಲ ಅನ್ನೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಆದರೆ ಇದರ ಮಹತ್ವ ನಮಗೆ ಗೊತ್ತಾದ್ಮೇಲೆ ಪ್ರತಿಯೊಬ್ಬರೂ ನೀವು ಇದರ ಪ್ರತಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀರಾ ಅಂತ ಭಾವಿಸ್ತೇನೆ ನಾನು ಯಾಕೆ ಅಂತ ಹೇಳಿದ್ರೆ ಈ ಗರುಡ ಪುರಾಣದ ಮಹತ್ವವೇ ಅಂತದ್ದು ಹೇಳ್ತೀನಿ ಮುಂದೆ ಮೊದಲಿಗೆ ಈ ಮೂಲದಲ್ಲಿ ಇರ್ತಕ್ಕಂತಹ ಪ್ರಥಮ ಶ್ಲೋಕವಾಗಿರ್ತಕ್ಕಂತಹ ಮಂಗಲ ಅದನ್ನು ಕುರಿತು ನೋಡೋಣ ಅಜಂ ಹುಟ್ಟಿಲ್ಲದ ಅವನನ್ನು ಅವನ ಆತ್ಮಸ್ವರೂಪಿಯವನು ಭಗವಂತ ಹುಟ್ಟಿಲ್ಲದವನು ಅಜಂ ಅಜರಂ ಹುಟ್ಟೇ ಇಲ್ಲದ ಮೇಲೆ ಮುಪ್ಪಿಲ್ಲಿಂದ ಬರುತ್ತೆ ಸ್ವಾಮಿ ಮುಪ್ಪಲ್ಲಿಂದ ಬರ್ತದೆ ಮುಪ್ಪಿರೋದು ಆ ಹುಟ್ಟಿರ್ತಕ್ಕಂಥ ಮಾತ್ರ ಅನಂತಂ ಹಾಗೆ ಯಾವ ದೇಹವೂ ಇಲ್ಲದೆ ಹೋದ್ಮೇಲೆ ದೇಹದಿಂದ ತಾನೇ ನಮಗೆ ಸಾಂತತೆ ಬರುವುದು ಲಿಮಿಟೆಡ್ನೆಸ್ ಯಾವಾಗ ದೇಹವೇ ಇಲ್ಲವೋ ಎಲ್ಲಿಂದ ಅಂತ ಬರೋಕ್ ಸಾಧ್ಯ ಆದ್ರಿಂದ ಅನಂತ ಆತ ಅನಂತವೇನೋ ಸರಿ ಹಾಗಾದರೆ ಜಡವೇ ಅಂದರೆ ಪುರಾಣಕಾರರು ಹೇಳ್ತಾರೆ ಜಡ ಅಲ್ಲ ಜ್ಞಾನರೂಪಂ ಜ್ಞಾನಸ್ವರೂಪಿ ಅವನು ಮಹಾಂತಂ ಆತ ಮಹಾನ್ ಕ್ಷುಲ್ಲಕ ಮಹಾನ್ ಶಿವಂ ಶಿವ ಅಂದರೆ ಮಂಗಳಮಯ ಅಂತ ಅಮಾಲಂ ಆತನಿಗೆ ಯಾವುದೇ ರೀತಿಯ ದೇಹವೇ ಇಲ್ಲವಾದ್ದರಿಂದ ದೇಹಗತವಾಗಿರ್ತಕ್ಕಂತಹ ದೋಷ ಯಾವುದು ಅವನಲ್ಲಿ ಇಲ್ಲ ಅಂತ ಅರ್ಥ ಊನತೆ ಅಥವಾ ನ್ಯೂನತೆ ಅಥವಾ ಹೆಚ್ಚಾಗುವುದು ಕಡಿಮೆ ಇಲ್ಲದೇ ಇರುವುದರಿಂದ ಆಮಾಲಂ ಮಲರಹಿತನು ಅಂತ ಇಲ್ಲಿ ಮಲ ಎರಡು ಸಲ ಬಂದಿದೆ ಇದೆ ಅಮಲ್ ಅಮಲ ಅನ್ನುವಂತ ಪದ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ನಾನು ಪುನಃ ಅನಾದಿ ಅವನಿಗೆ ಆದಿ ಕೂಡ ಇಲ್ಲ ಆದಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅಂತ್ಯ ಇರಲೇಬೇಕು ಓಕೆ ಭೂತ ದೇಹಾದಿಹೀನಂ ಎಲ್ಲ ಸೃಷ್ಟವಾಗಿರ್ತಕ್ಕಂತಹ ಜಗತ್ತು ಭೂತದಿಂದಲೇ ಸೃಷ್ಟವಾಗಿದೆ ಭೂತ ಅಂದರೆ ಪಂಚಮಹಾಭೂತಗಳು ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿ ಯಾವುದರ ಸಂಪರ್ಕವೂ ಇಲ್ಲ ಅವನು ಆ ದೇಹವೇ ಇಲ್ಲ ಅವನಿಗೆ ಅಂತಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಂತಹ ದೇಹವೇ ಇಲ್ಲದಂತಹ ಅವನು ಸಕಲ ಕರಣಹೀನಂ ಆದ್ರಿಂದಲೇ ಯಾವ ಉಪಕರಣಗಳೂ ಕೂಡ ಅವನಲ್ಲಿ ಇಲ್ಲ ಉಪಕರಣ ಇಲ್ಲದೇ ಕೆಲಸ ಮಾಡ್ತಾನು ನಮ್ಗೆ ಕೆಲಸ ಮಾಡಬೇಕಾದ್ರೆ ಉಪಕರಣ ಇಲ್ಲದೆ ಕೆಲಸ ಮಾಡೋಲ್ಲ ಹೇಳ್ತೇವೆ ಸ್ವಾಮಿ ನಮ್ಗೆ ಅದಿಲ್ಲ ನಮ್ಗೆ ಇದಿಲ್ಲ ನಮ್ಗೆ ಅದು ಕಡಿಮೆ ಆಗಿದೆ ನಮ್ಗೆ ಇದು ಕಡಿಮೆ ಆಗಿದೆ ಯಾಕೆಂದ್ರೆ ಕರಣ ಬೇಕಲ್ಲ ಕೆಲಸ ಮಾಡೋಕ್ಕೆ ಅಂತ ನಮ್ಮ ಭಾವನೆ ಆದರೆ ಆತ್ಮಸ್ವರೂಪಿಗೆ ಅವನ ಸಾನ್ನಿಧ್ಯ ಒಂದೇ ಎಲ್ಲ ಕೆಲಸ ನಡೆಯುವುದಕ್ಕೆ ಕಾರಣ ಯಾಕೆಂದರೆ ಚೈತನ್ಯ ಶಕ್ತಿ ಆದ್ರಿಂದ ಸಕಲ ಕರಣಹೀನಂ ಸರ್ವಭೂತ ಸ್ಥಿತಂ ತಂ ಅವನನ್ನು ತಂ ಅಂದರೆ ಅವನನ್ನು ಎಂತಹ ಅವನನ್ನು ಸರ್ವಭೂತ ಸ್ಥಿತಂ ಎಲ್ಲ ಭೂತದ ಒಳಗೆ ಎಕ್ಸೆಪ್ಷನ್ನೇ ಇಲ್ಲ ಯಾವುದು ಯಾವುದು ಇದೆಯೋ ಅದೆಲ್ಲದರ ಒಳಗೆ ಈತ ಅಂತರ್ಯಾಮಿ ಆಗಿ ಹೋಗಿ ಸೇರ್ಕೊಂಡಿದ್ದಾನೆ ಪರಮಾತ್ಮ ಹರಿ ಅವನ ಹೆಸರು ಹರಿ ಅಂತ ಯಾಕೆಂದ್ರೆ ಹರಿರ್ ಹರತಿ ಪಾಪಾನಿ ಪಾಪಗಳನ್ನು ನಾಶ ಮಾಡುವವನು ಅಪಹರಿಸುವವನು ಆದ್ರಿಂದ ಆತ ಹರಿ ಶಿವನೂ ಹೌದು ಹರಿಯೂ ಅಮಲಂ ಯಾವುದೇ ಪಾಪದ ಸೋಂಕಿಲ್ಲದ ಆದ್ರಿಂದ ಆತ ಅಮಲ ಇಲ್ಲಿ ಅಲ್ಲಿ ಯಾವುದೇ ದೇಹದ ವಿಕಾರವಿಲ್ಲದೆ ಇರುವುದರಿಂದ ಅಮಲ ಇಲ್ಲಿನ ಅಮಲಕ್ಕೆ ಅರ್ಥ ಏನು ಅಂದರೆ ಯಾವುದೇ ಪಾಪದ ಸೋಂಕಿಲ್ಲದವನು ಕರ್ಮದ ಸೋಂಕಿಲ್ಲದವನು ಅಮಾಯಂ ಕಪಟವೇ ಇಲ್ಲ ಪರಮಾತ್ಮನಲ್ಲಿ ಆದರೆ ಆ ಮಾಯನ್ನು ಉಪಯೋಗಿಸ್ಕೊಳ್ತಾನು ಬಲೆ ಬೀಸೋದಕ್ಕೆ ಈ ಜಗತ್ತನ್ನು ನಡೆಸ್ತಾ ಇರೋದೇ ಅವನ ಅಚಿಂತ ಶಕ್ತಿಯಾಗಿರತಕ್ಕಂತಹ ಈ ಮಾಯೆ ಸರ್ವಗಂ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಪರಮಾತ್ಮ ಆದ್ದರಿಂದಲೇ ಏಕಂ ಅವನೊಬ್ಬನೇ ಇರೋದು ಅವನು ಬಿಟ್ಟು ಬೇರೆ ಏನು ಇಲ್ಲ ಇಲ್ಲಿ ಬೇರೆ ಏನಾದರೂ ಕಾಣ್ತಾ ಇದೆ ಅಂದ್ರೆ ನಮ್ಮ ಕಣ್ಣಿನ ದೃಷ್ಟಿಯಿಂದ ಕಾಣ್ತಾ ಇದೆ ಏನೋ ತರಂಗ ಹಾಗೆ ಗುಳ್ಳೆಗಳು ಯಾವ ರೀತಿ ನಮಗೆ ಸಮುದ್ರಕ್ಕಿಂತಲೂ ಬೇರೆಯಾಗಿ ಕಾಣ್ತವೋ ಹಾಗೆ ಅವನನ್ನು ಬಿಟ್ಟು ಬೇರೆ ಏನು ಇಲ್ಲ ಏಕಂ ಅಂತಹವನನ್ನು ಒಂದೇ ಒಂದೇ ಅಂದ್ರೆ ಏನು ಏನ್ರಿ ಏಕಂ ಅಂತಲೂ ಹೇಳಿದ್ರಿ ಒಂದೇ ಅಂತಲೂ ಹೇಳಿದ್ರಿ ಕನ್ನಡ ಒಂದೇ ಅಲ್ಲ ಇದು ಒಂದೇ ಅಂದರೆ ಒಂದಿಸುತ್ತೇನೆ ನಾನು ನಮಸ್ಕರಿಸುತ್ತೇನೆ ಇದು ನಮ್ಮ ಈ ಎಂಟು ವಾರಗಳ ಕಾಲದ ಮಂಗಳ ಶ್ಲೋಕ ಈ ಗರುಡ ಪುರಾಣ ಗರುಡ ಪುರಾಣ ಅಂತೇನೋ ಹೇಳಿದೆ ಮೊದಲನೇ ಶಬ್ದ ಬೇಡ ಇದು ಎರಡು ಶಬ್ದ ಸೇರ್ಕೊಂಡಿದೆ ಒಂದು ಗರುಡ ಇನ್ನೊಂದು ಪುರಾಣ ಪುರಾಣ ಅಂದ್ರೆ ಏನ್ರಿ ಪುರಾಣವನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದಾ ಅದಕ್ಕೆ ಏನಾದರೂ ಒಂದು ಲಕ್ಷಣ ಇದೆಯಾ ಸೈನ್ ಇದೆಯಾ ಈ ಒಂದು ಅಕ್ಷರಗಳ ಒಟ್ಟು ಮೊತ್ತ ಈ ಒಂದು ಬುಕ್ ಇದು ಪುರಾಣ ಅಂತ ಅನ್ಸ್ಕೋಬೇಕಾದ್ರೆ ಏನಾಗಿರಬೇಕು ನಾ ಹೇಳ್ತೀನಿ ಕೇಳಿ ಮನೆಯಲ್ಲಿ ಮೂಲೆಯಲ್ಲಿರಬೇಕು ಧೂಳಿ ಹಿಡಿದಿರಬೇಕು ಎಣ್ಣೆ ಜಿಡ್ಡಿನಿಂದ ಕಾಣಿಸಬಾರ್ದು ಜಿರುಳೆ ಇಲಿ ಎಲ್ಲ ಓಡಾಡ್ತಾ ಇರ್ಬೇಕು ಇವರ ಅಪ್ಪ ಆಗಲಿ ಅಜ್ಜ ಆಗಲಿ ಮುತ್ತಜ್ಜ ಆಗಲಿ ಕೋಲ್ತಾತ ಆಗಲಿ ಯಾರು ಅದನ್ನು ಓದಿರಬಾರ್ದು ಹ್ಮ್ ಇಷ್ಟಿದ್ದು ಯಾರಾದ್ರೂ ಮುಟ್ಟಕ್ಕೆ ಬಂದ್ರೆ ಇದೆಲ್ಲ ಲಕ್ಷಣಗಳು ಟ್ಯಾರಿಯಾದ್ರೆ ಅಲ್ಲಿಟ್ಟಿರ್ತಕ್ಕಂತಹ ವಸ್ತು ಪುರಾಣವೇ ಇರಬೇಕು ಹ್ಮ್ ನೋಡಿ ಎಂತಹ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಉಂಟು ಈ ಒಂದು ತಪ್ಪು ಕಲ್ಪನೆಯಿಂದ ಅನೇಕ ಅಮೂಲ್ಯವಾಗಿರ್ತಕ್ಕಂತಹ ಅಗಾದ ಜ್ಞಾನವನ್ನು ಹೊಂದಿರತಕ್ಕಂತಹ ಜ್ಞಾನ ಸಂಪತ್ತು ಹಸ್ತಲಿಪಿಗಳಲ್ಲಿ ಮ್ಯಾನುಸ್ಕ್ರಿಪ್ಟ್ನಲ್ಲಿ ಇರತಕ್ಕಂತಹ ಅನೇಕ ಹಸ್ತಲಿಪಿಗಳು ಈಗಿನ ನಮ್ಮ ಜಾಣಮೂರ್ಖರ ಮನೆಯಲ್ಲಿ ಇದ್ದುಕೊಂಡು ನಷ್ಟಪ್ರಾಯವಾಗಿದೆ ಸಿಗ್ತಾ ಇಲ್ಲ ನಮಗೆ ಎಷ್ಟು ವೇದಗಳ ಭಾಗಗಳು ಲುಪ್ತವಾಗಿದೆ ಗೊತ್ತಿಲ್ಲ ಅವ್ರ ಮನೆಯವ್ರ ಮನೆಯವರ ಮನೆಯವರ ಮನೆಯವ್ರಿಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಏನೋ ಒಂದಿದೆ ಮೂಲೆಯಲ್ಲಿ ಬರೀ ಇದೆಯಾ ಯಾಕೆ ಆ ವಜ್ರ ಇದ್ರು ಗೊತ್ತಾಗಲ್ಲ ಅಲ್ವೇ ಧೂರ್ ಹಿಡ್ಕೊಂಡ ಕೂತಿದ್ರೆ ಸುಮ್ಮನೆ ಅದನ್ನ ಪೂಜೆ ಮಾಡ್ತಾ ಇರೋದು ಹಾಗೆ ಇದೊಂದು ವಜ್ರ ನಮ್ಗೆ ಆ ವಜ್ರಕ್ ಬೆಲೆ ಗೊತ್ತಿದೆ ಈ ವಜ್ರಕ್ಕೆ ಅದು ತೆಗೆದ್ರು ಬೆಲೆ ಗೊತ್ತಿಲ್ಲ ಅದರೊಳಗೆ ಏನಿದೆ ಅಂತ ಅರ್ಥಕೊಳ್ಳಲಿಕ್ಕೆ ಸ್ವಲ್ಪ ಅದು ಒಂದು ಜ್ಞಾನ ಇರಬೇಕು ನಮಗೆ ಇದ್ರ ಮೌಲ್ಯ ಅರಿವಾಗಬೇಕು ಅರಿವೇ ಮೌಲ್ಯ ಇನ್ನೇನೂ ಅಲ್ಲ ಅರಿವಿನಿಂದ ಮೌಲ್ಯ ಅಲ್ಲ ಅರಿವೇ ಮೌಲ್ಯ ಆದ್ದರಿಂದ ತಮಾಷೆ ಹೇಳಿದೆ ಅಷ್ಟೆ ಪುರಾಣ ಅಂತ ಹೇಳಿದರೆ ಪುರಾಭವಂ ಅತ್ಯಂತ ಹಿಂದೆ ಇರ್ತಕ್ಕಂತಹ ಹಿಂದೆ ನಡೆದಿರ್ತಕ್ಕಂತಹ ಒಂದು ವಿಷಯಗಳು ಅದನ್ನು ಕುರಿತು ಕ್ರೊನೊಲಾಜಿಕಲ್ ಒಂದು ಇದು ಏನದು ಅದನ್ನು ಗ್ರಂಥಬದ್ಧವಾಗಿ ಬರೆದಂತಹ ಒಂದು ವಿಷಯ ಅದು ಈ ಪುರಾಣಕ್ಕೆ ಐದು ಲಕ್ಷಣ ಕೆಲವು ಕಡೆ ಹತ್ತು ಲಕ್ಷಣ ಹೇಳಿದ್ದಾರೆ ಇದು ಪುರಾಣ ಅಂತ ಆ ಒಂದು ಗ್ರಂಥ ಹೇಳಿಸ್ಕೊಳ್ಬೇಕಾದ್ರೆ ಸರ್ಗಶ್ಚ ಪ್ರತಿ ಸರ್ಗಶ್ಚ ವಂಶೋ ಮನ್ಮಂತ ರಾಣಿಚ ವಂಶಿಯಾನು ವಂಶ್ಯಾನು ಚರಿತಂ ಚೈವ ಪುರಾಣ ಪಂಚ ಲಕ್ಷಣಂ ಮತ್ಸ್ಯ ಪುರಾಣದಲ್ಲಿ ವಾಯು ಪುರಾಣದಲ್ಲಿ ಈ ಪುರಾಣದ ಐದು ಲಕ್ಷಣಗಳನ್ನು ಅಲ್ಲಿ ಹೇಳಿದ್ದಾರೆ ಸರ್ಗ ಹೇಳಿರಬೇಕು ಸರ್ಗ ಅಂದರೆ ಸೃಷ್ಟಿಗೆ ಸರ್ಗ ಅಂತ ಹೆಸರು ಸೃಷ್ಟಿಗೆ ಹೇಗೆ ಮಹಾವಿಷ್ಣುವಿನಿಂದ ಬ್ರಹ್ಮನ ಉತ್ಪತ್ತಿ ಅವನಿಂದ ಪುನಃ ಉತ್ಪತ್ತಿಗಳಾಗತ್ತಲ್ಲ ಅದು ಸರ್ಗ ಪ್ರತಿಸರ್ಗ ಪಂಚಮಹಾಭೂತಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಮಿಥುನ ಸೃಷ್ಟಿ ಗಂಡು ಹೆಣ್ಣುಗಳ ಸಮ್ಮಿಲನದಿಂದ ಆಗಿರ್ತಕ್ಕಂತಹ ಸೃಷ್ಟಿ ಮರು ಸೃಷ್ಟಿ ಪ್ರತಿಸರ್ಗ ಅಥವಾ ಪ್ರಳಯ ಹಾಗೂ ಹೇಳಬಹುದು ಸರ್ಗ ಅಂದರೆ ಸೃಷ್ಟಿ ಪ್ರತಿಸರ್ಗ ಅಂದರೆ ಪ್ರಳಯ ಅದರ ಉಲ್ಟ ಅದನ್ನು ಹೇಳಿರಬೇಕು ಪ್ರಳಯದ ಕಲ್ಪನೆ ಹೇಗೆ ಪ್ರಳಯ ಆಗ್ತದೆ ಅದರದ್ದೆಲ್ಲ ಅಲ್ಲಿ ಚಿಂತನೆ ನಡೆದಿರಬೇಕು ವಂಶಃ ವಂಶ ಅಂತ ಹೇಳಿದರೆ ಅಲ್ಲಿ ದೇವತೆಗಳ ರಾಜರ ಮನುಗಳ ಮನ್ವಂತರಾಣಿಚ ಮನು ದೇವತೆ ಋಷಿಗಳು ಅವರ ಮಕ್ಕಳು ಅವರ ಮಕ್ಕಳು ಈ ರೀತಿಯ ಒಂದು ರಿಪೋರ್ಟ್ ಹಾಗೆ ವಂಶ್ಯಾನುಚರಿತಂ ಅವರ ಪೀಳಿಗೆ ರಾಜರು ಆ ರಾಜರ ಮಕ್ಕಳು ಹೀಗೆ ಬ್ರಹ್ಮನಿಂದ ಉತ್ಪತ್ತಿಯಾಗಿರತಕ್ಕಂತಹ ರಾಜರು ಪುರಾಣಂ ಪಂಚಲಕ್ಷಣಂ ಇದನ್ನು ಒಳಗೊಂಡಿರತಕ್ಕಂತಹ ಐದು ಲಕ್ಷಣ ಉಳ್ಳಂತಹ ಗ್ರಂಥಕ್ಕೆ ಪುರಾಣ ಅಂತ ಕರೀತಾರೆ ಭಾಗವತದಲ್ಲಿ ಪುರಾಣಕ್ಕೆ ಹತ್ತು ಲಕ್ಷಣಗಳನ್ನು ಹನ್ನೆರಡನೆಯ ಸ್ಕಂದದಲ್ಲಿ ಹೇಳಲಾಗಿದೆ ಭಾಗವತದ ಹನ್ನೆರಡನೇ ಸ್ಕಂದ ಕೊನೆಯ ಸ್ಕಂದದ ಏಳನೇ ಅಧ್ಯಾಯದ ಒಂದಿಷ್ಟು ಭಾಗವನ್ನು ನೀವು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಪುರಾಣ ಲಕ್ಷಣಂ ಬ್ರಹ್ಮ ಬ್ರಹ್ಮರ್ಷಿ ಬಿ ನಿರೂಪಿತ ಬುದ್ಧಿಮಾಶ್ರಿತ್ಯ ವೇದ ಶಾಸ್ತ್ರುಸಾರತ ಅಲ್ಲಿ ಪುರಾಣದ ಒಂದು ಪರಿಚಯವನ್ನು ಹೇಳ್ತಾ ಹೇಳ್ತಾರೆ ವೇದ ಶಾಸ್ತ್ರಕ್ಕೆ ಅನುಸಾರವಾಗಿ ನಾವು ಈ ಪುರಾಣವನ್ನ ಅರ್ಥ ಮಾಡಿಕೊಳ್ಬೇಕು ಪುರಾಣಗಳೆಲ್ಲ ಇದೆಯಲ್ಲ ಈ ಪುರಾಣ ಮತ್ತು ಇತಿಹಾಸ ಇಡೀ ವೇದವನ್ನು ಅನುಸರಿಸಿಕೊಂಡೇ ಇರ್ತದೆ ವೇದವನ್ನು ಬಿಟ್ಟಿರುವುದಿಲ್ಲ ಪಾಯಿಂಟ್ ನಂಬರ್ ಒನ್ ಎಲ್ಲೆಲ್ಲಿ ವೇದದ ವಾಕ್ಯಗಳಿಗೆ ಅಥವಾ ವೇದದ ತಾತ್ಪರ್ಯಕ್ಕೆ ಮತ್ತು ಪುರಾಣಕ್ಕೆ ಎಲ್ಲಿ ವಿರೋಧ ಕಂಡು ಬರ್ತದೋ ಅಲ್ಲಿ ಏನು ಮಾಡಬೇಕು ನಾವು ವೇದದ ವಾಕ್ಯಗಳನ್ನು ವೇದದ ತಾತ್ಪರ್ಯವನ್ನು ಎತ್ತಿ ಹಿಡಿಬೇಕು ಪುರಾಣದ ತಾತ್ಪರ್ಯವನ್ನು ಕಸಕ್ಕೆ ಹಾಕಬೇಕು ಇದು ನಮಗೆ ನಮ್ಮ ಪೂರ್ವಜರು ಇಟ್ಟಂತಹ ಒಂದು ಮೀಮಾಂಸಾ ವಿಚಾರ ಮಾಡುವಂತಹ ರೀತಿ ಸರ್ಗೋಸ್ಯ ಅಥ ವಿರ್ಗ ವೃತ್ತೀರಕ್ಷಾಂತರ ಚಂಶೋ ವಂಶಾಚರಿ ಸಂಸ್ಥಾೇತುರಾಶ್ರಯ ದಶಿ ಲಕ್ಷಣೈ ಯುಕ್ತೋ ಕೇಚಿತ್ ಪಂಚವಿಧ ಬ್ರಹ್ಮ ಮಹದಲ್ಪವ್ಯವಸ್ಥೆಯದು ಮಹಾಪುರ ಇದು ಉಪಪುರ ಅಂತ ಆ ಪುರಾಣದಲ್ಲಿ ಅದು ದೊಡ್ಡದು ಇದು ಸಣ್ಣದು ದೊಡ್ಡ ಗ್ರಂಥ ಅಲ್ಪ ಗ್ರಂಥ ಪರಿಪೂರ್ಣ ಗ್ರಂಥ ಅಪರಿಪೂರ್ಣ ಗ್ರಂಥ ಅಂತ ವಿಭಾಗ ಮಾಡಲಿಕ್ಕೆ ಹತ್ತು ಲಕ್ಷಣ ಉಳ್ಳಂತಹದ್ದು ಮಹಾಪುರಾಣ ಐದು ಲಕ್ಷಣ ಉಳ್ಳಂತಹದ್ದು ಎಲ್ಲದಕ್ಕೂ ಸಾಮಾನ್ಯವಾಗಿರೋದ್ರಿಂದ ಎಲ್ಲಾ ಪುರಾಣಗಳಲ್ಲೂ ಈ ಲಕ್ಷಣ ಇದೇ ಇದೆ ಉಪ ಮಹಾಪುರಾಣಗಳಲ್ಲೂ ಕೂಡ ಸರ್ಗ ಪ್ರತಿಸರ್ಗ ಮತ್ತೆ ವಂಶ ಮನ್ವಂತರ ವಂಶಾನುಚರಿತ ಇಷ್ಟಿರಲೇಬೇಕು ಇಲ್ಲಿ ಹತ್ತು ಲಕ್ಷಣ ಯಾವುದು ಅಂತ ನೋಡೋಣ ಸರ್ಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲೇನೆ ಭಾಗವತದಲ್ಲಿ ವಿಸರ್ಗ ವೃತ್ತಿ ರಕ್ಷೆ ಮನ್ವಂತರಗಳು ವಂಶ ವಂಶಾನುಚರಿತ ಸಂಸ್ಥಾ ಹೇತು ಅಪಾಶ್ರಯ ಅನ್ನುವಂತಹ ಹೊತ್ತು ವಿಧ ಲಕ್ಷಣಗಳು ಮಹಾ ಮಹಾಪುರಾಣಗಳಲ್ಲಿ ಕಂಡು ಬರಬೇಕು ಯಾವುದಿದು ಸರ್ಗ ಅಂತ ಹೇಳಿದರೆ ಹೇಳ್ತಾರೆ ಅವ್ಯಾಕೃತ ಗುಣಕ್ಷೋಭಾ ಮಹತಃ ತ್ರಿವೃತೋ ಅಹಮಹ ಭೂತ ಮಾತ್ರೇಂದ್ರಿಯಾರ್ಥಾನ ಸಂಭವ ಸರ್ಗ ಉಚ್ಚತೆ ಸರ್ಗದ ಡೆಫನೇಷನ್ ಇದು ಪುರಾಣವೇ ಹೇಳುತ್ತೆ ಯಾವಾಗ ಈಶ್ವರ ಪ್ರಕೃತಿಯನ್ನ ಅವ್ಯಾಕೃತ ಅನ್ನುವಂತಹ ಹೆಸರಿನಿಂದ ಪ್ರಕೃತಿಯನ್ನ ಪ್ರಕೃತಿ ಎಲ್ಲದಕ್ಕೂ ಬೀಜ ಕಾರಣ ಎಲ್ಲ ಸಂಸ್ಕಾರಗಳು ಪುನಃ ಈ ಜಗತ್ತಾಗಬೇಕಾದ್ರೆ ಆಯಾ ಒಂದೊಂದು ಬೀಜದಲ್ಲಿ ಒಂದೊಂದು ಶಕ್ತಿ ಇರುತ್ತಲ್ವಾ ಆ ಶಕ್ತಿಯ ಸಂಸ್ಕಾರ ಮಾವಿನ ಬೀಜ ಹಾಕಿದರೆ ಮಾವಿನ ಮರ ಬೇವಿನ ಬೀಜ ಹಾಕಿದರೆ ಬೇವಿನ ಮರ ಮಾವಿನ ಬೀಜವು ಮಾವಿನ ಮರವಾಗಲಿಕ್ಕೆ ಕಾರಣ ಆದರ ಶಕ್ತಿ ಬೀಜದಲ್ಲಿ ಇರ್ತಕ್ಕಂಥ ಶಕ್ತಿ ಸಂಸ್ಕಾರ ಅಂತ ಕರೀತಾರೆ ಹಾಗೆ ಪ್ರತಿಯೊಂದು ಆ ಸೃಷ್ಟಿಯಾಗಬೇಕಾದ್ರೆ ಅಲ್ಲಿ ಅವ್ಯಾಕೃತದಲ್ಲಿ ಇರ್ತಕ್ಕಂಥ ಮೂರು ಗುಣಗಳುಂಟು ಸತ್ವ ರಜಸ್ ತಮಸ್ ಈ ಮೂರು ಗುಣಗಳು ಮೂರು ರೀತಿಯ ಅಹಂಕಾರಗಳಿಂದ ಕೂಡಿರ್ತದೆ ಸತ್ವ ಅಹಂ ರಜೋ ಅಹಂ ತಮಸ್ಸಿನ ಅಹಂ ಆ ಯಾವಾಗ ಗುಣದಲ್ಲಿ ಕ್ಷೋಭೆ ಉಂಟಾಗುತ್ತೋ ಗುಣ ಯಾವಾಗಲೂ ಸಾಮ್ಯವಾಗಿರುತ್ತೆ ಸಾಮ್ಯ ಅಂದರೆ ಈವನ್ ಈಕ್ವಲಿ ಬ್ರಿಯಮ ಆಗಿರುತ್ತೆ ಪ್ರಳಯದಲ್ಲಿ ಅದಕ್ಕೆ ಹೇಳೋದು ಯಾವತ್ತೂ ಕೂಡ ಎಲ್ಲ ಚೆನ್ನಾಗಿರಬೇಕು ಈ ಜಗತ್ತೆಲ್ಲ ಚೆನ್ನಾಗಿದ್ಬಿಟ್ರೆ ಚೆನ್ನಾಗಿದ ಇರಬೇಕು ಅಂದರೆ ಅರ್ಥ ಏನೋ ಅಲ್ಲಿ ಯೂನಿಫಾರ್ಮಿಟಿ ಇರಬೇಕು ಅಂತ ನಮ್ಮ ತಲೆಯಲ್ಲಿ ಯೂನಿಫಾರ್ಮಿಟಿ ಇತ್ತು ಅಂದರೆ ನಾಶ ಅಂತ ತಿಳ್ಕೊಳ್ಳಿ ಅದಕ್ಕೆ ಜಗತ್ತು ಅಂತ ಹೇಳೋಲ್ಲ ಅದನ್ನ ಬ್ರಹ್ಮ ಅಂತ ಕರೀತಾರೆ ಇದನ್ನ ತಲೆಯಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ರೆ ನಾವು ಯಾವತ್ತೂ ಅದನ್ನ ಬಯಸೋದಿಲ್ಲ ನೀವೆಲ್ಲ ಬಯಸೋದಿಲ್ಲ ತಾನೆ ಜಗತ್ನಾಶ ಆಗ್ಬೇಕಂತ ಬಯಸ್ತೀರಾ ಬ್ರಹ್ಮ ಆಗಬೇಕು ಅಂತ ಬಯಸೋದಿಲ್ಲ ಬ್ರಹ್ಮಾರಬೇಕು ಯಾಕೆಂದ್ರೆ ನಮ್ಗೆ ಏನಾದ್ರು ಗೊತ್ತಾಯಿತು ಅಂದರೆ ಈ ರೀತಿಯಲ್ಲಿ ಇರೋದಿಲ್ಲ ನಮ್ಮ ಬಯಕೆ ನಮ್ಗೆ ಹೇಗೆ ಅಂದ್ರೆ ಇದೂ ಇರಬೇಕು ನಮ್ಗೆಲ್ಲ ಅನುಕೂಲವಾಗೂ ಇರಬೇಕು ಎಲ್ಲ ಚೆನ್ನಾಗಿರಬೇಕು ಅಂತ ಹಾಗಲ್ಲ ಎಲ್ಲ ಚೆನ್ನಾಗಿರೋದು ಜಗತ್ತಿನ ಲಕ್ಷಣ ಅಲ್ಲ ಚೆನ್ನಾಗಿ ತಿಳ್ಕೊಡ್ಬೇಕು ಇದನ್ನ ಜಗತ್ತು ಅಂತ ಹೇಳಿದ್ರೆ ಅಲ್ಲೋಲ ಕಲ್ಲೋಲವಾಗಿರುವುದೇ ಜಗತ್ತು ಯಾವಾಗ ಆ ಗುಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೋ ಗುಣ ಸಮುದ್ರದಲ್ಲಿ ಪರಮಾತ್ಮನ ಸಾನ್ನಿಧ್ಯದಿಂದ ಈಶ್ವರನ ಸಾನ್ನಿಧ್ಯದಿಂದ ಆವಾಗ ಅದಕ್ಕೆ ಜಗತ್ತು ಅನ್ನುವಂಥ ರೂಪ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಆದ್ರಿಂದ ಭೂತ ಮಾತ್ರೇಂದ್ರಿಯಾರ್ಥಾನ ಸಂಭವ ಸರ್ಗ ಉಚ್ಚತೆ ಅವಾಗ ಏನಾಗುತ್ತೆ ಪಂಚಮಹಾಭೂತಗಳು ಮತ್ತು ಇಂದ್ರಿಯ ಇಂದ್ರಿಯಗಳ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳೆಲ್ಲ ಉತ್ಪತ್ತಿಯಾಗತ್ತೆ ಅದನ್ನ ಸರ್ಗ ಸೃಷ್ಟಿ ಅಂತ ಕರೀತಾರೆ ಇದು ಮೊದಲನೆಯ ಪುರಾಣದ ಲಕ್ಷಣ ಇದನ್ನು ವಿವರಿಸಿರಬೇಕು ಪುರಾಣ ಎರಡನೆಯದು ವಿಸರ್ಗ ಪುರುಷಾನುಗೃಹೀತಾನಸನಾಮಯ ವಿಸರ್ಗೋಯಂ ಸಮಾಹಾರೋ ಬೀಜಾತ್ ಬೀಜಂ ಚರಾಚರಂ ಪ್ರೈಮರಿ ಕ್ರಿಯೇಷನ್ ಏನು ಆಯ್ತು ಆದರೆ ಕಾಂಬಿನೇಷನ್ ಇನ್ನೂ ಆಗಿಲ್ಲ ಈ ರೀತಿ ನಮ್ಗೆ ಈಗ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇನ್ನೂ ಕಂಡಿಲ್ಲ ಆದರೆ ಸೃಷ್ಟಿ ಆಗಿಬಿಟ್ಟಿದೆ ಆ ಸೃಷ್ಟಿ ನಮಗ ಉಪಯೋಗ ಇಲ್ಲ ಈಗ ನಮ್ಮ ಕರ್ಮ ಸವಸೋದಕ್ಕೆ ಉಪಯೋಗ ಇಲ್ಲ ನಮ್ಮ ಕರ್ಮ ಸವಿಸ್ಬೇಕಾದ್ರೆ ನಾವು ಈಗ ಹೇಗಿದ್ದೀವೋ ಹಾಗೆ ವ್ಯವಹಾರ ಮಾಡಬೇಕಾದ್ರೆ ನಾವು ಹೇಗಿದ್ದೀವೋ ಹಾಗೆ ಕಾಣಬೇಕಾದ್ರೆ ಅದಕ್ಕೊಂದು ಶೇಪ್ ಅಂತ ಕೊಡಬೇಕು ಮಣ್ಣೇನೋ ಇದೆ ನೀರೇನೋ ಇದೆ ಆದ್ರೆ ಮಣ್ಣು ನೀರು ಕಲಸಿದ್ರೇನೆ ಜೇಡಿ ಮಣ್ಣು ಆಗೋದು ಆ ಜೇಡಿ ಮಣ್ಣು ಮಾತ್ರ ಮಡಿಕೆ ಮಾಡೋಕ್ ಆಗೋದು ಮಣ್ಣಿದೆ ನೀರಿದೆ ಮಡಿಕೆ ಮಾಡ್ರಿ ಮಿಕ್ಸ್ ಮಾಡಬಾರ್ದು ಅಂದ್ರೆ ಆಗಲ್ಲ ಆದ್ದರಿಂದ ಅದನ್ನು ಪುನಃ ಮರು ಸೃಷ್ಟಿ ಮಾಡ್ಬೇಕು ಅದಕ್ಕೆ ಪುರುಷ ಅಂದ್ರೆ ಈಶ್ವರ ಪುರುಷ ಅಂದ್ರೆ ಅವನೊಬ್ನೇ ಪುರುಷ ಸೂಕ್ತ ಕೇಳಿಲ್ವೇ ಚೈತನ್ಯ ಇರತಕ್ಕಂಥ ಅವನಿಂದ ಅನುಗ್ರಹಿತವಾಗಿ ಅವನ ಒಂದು ಅನುಗ್ರಹ ಶಕ್ತಿಯಿಂದ ಇವೆಲ್ಲವೂ ಕೂಡ ವಾಸನಾಮಯ ಜಗತ್ ಸಂಸ್ಕಾರ ಸೂರ್ಯನಾಗುವಂತಹ ವಾಸನೆ ಚಂದ್ರನಾಗುವಂತಹ ವಾಸನೆ ನಕ್ಷತ್ರಗಳಾಗತಕ್ಕಂತಹ ವಾಸನೆ ಮರ ಗಿಡ ಹಾಗೆ ಇದು ಯಾವುದು ಪುಷ್ಪಗಳು ಹಣ್ಣು ಕಾಯಿ ಇದೆಲ್ಲ ಆಗ್ತಕ್ಕಂತಹ ಸಂಸ್ಕಾರಗಳು ಅದೆಲ್ಲ ಬಿಡಿ ಬಿಡಿಯಾಗಿರ್ತದೆ ಅದೆಲ್ಲವನ್ನು ಆತ ಅಲ್ಲಿ ಇದು ಮಾಡ್ತಾನೆ ವ್ಯವಸ್ಥಿತಗೊಳಿಸ್ತಾನೆ ಆ ಒಂದು ಸಮಾಹಾರ ಒಂದು ಕಾರಣದಿಂದ ಇನ್ನೊಂದು ಕಾರಣ ಹುಟ್ಟುವುದು ಆ ರೀತಿ ಮಾಡುವುದಕ್ಕೆ ವಿಸರ್ಗ ಮರುಸೃಷ್ಟಿ ಅಂತ ಕರೀತಾರೆ ನೋಡಿ ನಿಮ್ ಕೈಯಲ್ಲೇನೋ ಒಂದು ಮಾವಿನ ವಾಟೆ ಇದೆ ತಿಂದುಬಿಟ್ಟು ವಾಟೆ ಅದೊಂದು ರೀತಿಯ ಒಂದು ಬೀಜ ಅದನ್ನ ನೀವು ಹುಗಿತೀರ ಹುಗದ್ಬಿಟ್ಟು ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿ ಬೆಳೆಸಿದಾಗ ಅಲ್ಲಿಂದ ಒಂದು ಚಿಗಿ ಹೊಡೆದು ದೊಡ್ಡ ಮರ ಆಗಿ ಅಲ್ಲೊಂದು ಮಾವನ ಹಣ್ಣು ಬಿಟ್ಟು ಮಾವನ ಹಣ್ಣೊಳಗೆ ಬೀಜ ಒಂದು ಬೀಜದಿಂದ ಇನ್ನೊಂದು ಬೀಜ ಸೃಷ್ಟಿ ಹಾಗೆ ಒಂದು ಸಂಸ್ಕಾರದಿಂದ ಇನ್ನೊಂದು ಸಂಸ್ಕಾರ ಸೃಷ್ಟಿ ನಮ್ ಕಳಿಸಿರೋನಕ್ಕೆ ಅದಕ್ಕೆ ಒಂದು ಸಂಸ್ಕಾರ ಯೂಸ್ ಮಾಡಿಕೊಂಡು ಇನ್ನೊಂದಿಷ್ಟು ಸಂಸ್ಕಾರ ಮಾಡಿ ಯಾಕೆ ಅಂದ್ರೆ ಈ ಪ್ರಪಂಚ ಇಟರ್ನಲ್ಲಿ ಆಗ್ಬೇಕಲ್ಲ ನಾವಿಲ್ದೇ ಹೋದ್ರೆ ಇನ್ನೇನು ಗತಿ ಪ್ರಪಂಚಕ್ಕೆ ಅಲ್ವಾ ಪಾಪ ವೃತ್ತಿರ್ಭೂತ ಚರಾಂ ಅಚರಾಣಿ ಚೆನ್ನ ಕಾದನೆಯ ವೃತ್ತಿ ಅಂತ ಹೇಳಿದ್ರೆ ಚರ ಮತ್ತು ಅಚರ ಅಂತ ಎರಡು ರೀತಿಯ ಸೃಷ್ಟಿ ಹೌದಾ ಜಂಗಮ ಅಥವಾ ಚರ ಸ್ಥಿರ ಸೃಷ್ಟಿಗಳು ಓಡಾಡ್ತಾ ಇರ್ತಕ್ಕಂತಹ ಪ್ರಾಣ ಇರ್ತಕ್ಕಂತಹ ಇನ್ನೊಂದು ಪ್ರಾಣರಹಿತವಾಗಿರತಕ್ಕಂತಹ ಹಾಕ್ ಕಾಣ್ತಕ್ಕಂತಹ ಚರಪ್ರಾಣಿಗಳಿಗೆ ಅಚರ ಪದಾರ್ಥಗಳು ಜೀವನ ನಿರ್ವಾಹ ಮಾಡಲಿಕ್ಕೆ ಉಪಯೋಗವಾಗ್ತಕ್ಕಂತಹಗಳು ಬೇಕು ಯಾಕೆ ಈ ಚರಪ್ರಾಣಿಗಳು ತಮ್ಮ ವ್ಯವಹಾರ ನಡೀಬೇಕಲ್ಲ ಮನುಷ್ಯ ಪ್ರಾಣಿ ಯಾವುದು ವೃಕ್ಷ ಇತ್ಯಾದಿಗಳು ಅವೇನು ಮಾಡ್ತವೆ ಅಚರ ಪದಾರ್ಥಗಳನ್ನು ಇಟ್ಕೊಂಡು ವ್ಯವಹಾರ ಮಾಡ್ತವೆ ತಮ್ಮ ದೈನಂದಿನ ವ್ಯವಹಾರ ಆದರೆ ಅದು ಸೃಷ್ಟಿಯಾಗಬೇಕಲ್ಲ ಆ ಜೀವನ ನಿರ್ವಹಣ ಮಾಡಬೇಕಾದ್ರೆ ಅದು ಸೃಷ್ಟಿಯಾಗಬೇಕು ಅದನ್ನು ವೃತ್ತಿ ಅಂತ ಕರೀತಾರೆ ಉದಾಹರಣೆಗೆ ಚರ ಪ್ರಾಣಿಗಳು ಹಾಲು ಮುಂತಾದವುಗಳನ್ನು ಉಪಯೋಗಿಸ್ಕೊಂಡು ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾವಲ್ವಾ ಹಾಗೆ ಮನುಷ್ಯ ತನ್ನ ಸ್ವಭಾವಕ್ಕೆ ಸಹಜವಾಗಿರ್ತಕ್ಕಂಥ ಕಾಮ ಮನುಷ್ಯನಿಗೆ ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು ಕಾಮ ಅದರಿಂದ ಪ್ರಚೋದಿತನಾಗಿ ಆತ ಪ್ರಾಣಿಗಳನ್ನ ಪ್ರಾಣಿಗಳ ಉತ್ಪಾದನೆಗಳನ್ನು ಉಪಯೋಗಿಸ್ಕೊಳ್ತಾನೆ ವೃಕ್ಷಗಳ ಉತ್ಪಾದನೆಗಳನ್ನು ಉಪಯೋಗಿಸ್ಕೊಡ್ತಾನೆ ತನ್ನ ಜೀವನ ನಿರ್ಮಾಣಕ್ಕೆ ಹಾಗೆ ಶಾಸ್ತ್ರದಲ್ಲಿ ವಿಧಿಸಿರ್ತಕ್ಕಂತಹ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಆತ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಡ್ಬೇಕಾಗತ್ತೆ ಅದು ಬೇಕಾಗತ್ತೆ ಅದು ಬೇಕಾದ್ರೆ ಅದನ್ನು ಉತ್ಪತ್ತಿ ಮಾಡಬೇಕಲ್ಲ ಆ ಒಂದು ವಿಷಯ ಅದಕ್ಕೆ ವೃತ್ತಿ ಅಂತ ಕರೀತಾರೆ ರಕ್ಷಾಚ್ಯುತಾವತಾರೇಹ ವಿಶ್ವಸ್ಯಾನು ಯುಗೆ ಯುಗೆ ತಿರ್ಯ ಮರ್ತ್ಯ ಋಷಿ ದೇವೇಶು ಹನ್ಯಂತೆ ಯೈಹಿ ತ್ರಯೀ ದ್ವಿಷ ರಕ್ಷಾ ಅಂತ ಹೇಳಿಬಿಟ್ಟು ನಾಲ್ಕನೆಯ ಒಂದು ವಿಷಯ ಪುರಾಣಗಳಲ್ಲಿ ಪ್ರಸ್ತಾಪ ಮಾಡಲ್ಪಡ್ತಕ್ಕಂಥ ವಿಷಯ ರಕ್ಷಾ ಅಂದರೆ ಭಗವಂತ ಯುಗ ಕೂಡ ಸಾಧುಗಳು ಅಥವಾ ಧರ್ಮವನ್ನು ರಕ್ಷಿಸ್ತಾ ಅಧರ್ಮವನ್ನು ಅಥವಾ ಅಸಾಧುಗಳನ್ನು ನಾಶ ಮಾಡಲಿಕ್ಕೋಸ್ಕರ ಮನುಷ್ಯನಾಗಿ ಪಶುಪ್ರಾಣಿಗಳಾಗಿ ಋಷಿಗಳ ರೂಪದಲ್ಲಿ ದೇವತೆಗಳ ರೂಪದಲ್ಲಿ ಆತ ಏನ್ಮಾಡ್ತಾನೆ ಅವತಾರವನ್ನು ತಾಳ್ತಾನೆ ಅಚ್ಯುತ ಅವತಾರ ಅವತಾರವನ್ನು ತಾಳಿ ಈ ಹಾ ಅವನ ಚೇಷ್ಟೆ ಅವನ ಕ್ರಿಯೆಗಳು ಏನೇನು ಅವತಾರದಲ್ಲಿ ಮಾಡ್ತಾನೋ ಆ ಅವತಾರದ ಒಂದು ಉದ್ದೇಶ ಏನು ಅಂದರೆ ಹನ್ಯಂತೆ ಏಹಿ ತ್ರಯೀ ಯಾರು ವೇದ ವಿರೋಧಿಗಳು ವೇದ ಬಾಹಿರವಾಗಿರ್ತಕ್ಕಂತಹ ಅಧರ್ಮಾಚರಣೆಯಲ್ಲಿ ತೊಡಗಿದ್ದಾರೋ ಅಂತವರ ನಾಶಕ್ಕೋಸ್ಕರ ಆತ ತೊಡಗುತ್ತಾನಂತೆ ಇದು ರಕ್ಷಾ ಅಂತ ಒಂದು ಆಸ್ಪೆಕ್ಟ್ ಅಂಶ ಇದನ್ನು ಕೂಡ ಮಹಾಪುರಾಣಗಳಲ್ಲಿ ಪ್ರಸ್ತಾಪ ಮಾಡಲ್ಪಡುತ್ತೆ ಮನ್ವಂತರಂ ಮನ್ವಂತರ ಅಂದರೆ ಮನ್ವಂತರಂ ಮನುರ್ದೇವ ಮನುಪುತ್ರಾಹ ಸುರೇಶ್ವರ ಹೃಷಯೋ ಅಂಶಾವತಾರಶ್ಚ ಹರೇಹೆ ಷಡ್ವಿಧ ಮುಚ್ಚತೆ ಮನ್ವಂತರ ಅಂದರೆ ಆರು ಅಂಶಗಳು ಕೂಡ್ಕೊಂಡಿರತಕ್ಕಂಥ ವಿಷಯಗಳು ಪುರಾಣಗಳಲ್ಲಿ ಪ್ರಸ್ತಾಪ ಮಾಡಲ್ಪಡಬೇಕು ಒಂದು ಮನು ಇನ್ನೊಂದು ದೇವತೆಗಳ ವಿಚಾರ ಅಗ್ನಿಯೇ ವಾಯುವೆ ಮುಂತಾದ ದೇವತೆಗಳ ವಿಚಾರ ಮನುವಿನ ಪುತ್ರರ ವಿಚಾರ ಇಂದ್ರ ಸಪ್ತರ್ಷಿಗಳ ವಿಚಾರ ಅಂಶಾವತಾರಗಳ ವಿಚಾರ ಇದರಲ್ಲಿ ಯಾವುದೋ ವಾಮನ ಅಥವಾ ಪರಶುರಾಮ ಈ ಅಂಶಾವತಾರಗಳ ವಿಚಾರ ಈ ಆರು ವಿಷಯಗಳಿಂದ ಕೂಡಿರೋದಕ್ಕೆ ಮನ್ವಂತರ ಅಂತ ಕರ್ ಕರೀತಾರೆ ಪುನಃ ಸಂಸ್ಥ ವಂಶ ರಾಜ ಬ್ರಹ್ಮ ಪ್ರಸೂತನಾಂ ವಂಶ ತ್ರೈಕಾಲಿಕೋ ಅನ್ವಯ ವಂಶಾಚರಿತಾಂ ವೃತ್ತ ವಂಶಧರಾಶ್ಚೇ ವಂಶ ಅಂತ ಹೇಳಿದರೆ ಬ್ರಹ್ಮನಿಂದ ಹುಟ್ಟಿರ್ತಕ್ಕಂತಹ ರಾಜರ ವಂಶ ಅವರ ಚರಿತ್ರೆ ಅವರ ಮೊಮ್ಮಕ್ಕಳು ಅವರ ಪೀಳಿಗೆ ಹೇಗೆ ಬಂತು ನಾವು ಕೇಳ್ತೇವೆ ಸೂರ್ಯವಂಶ ಹೇಗಾಯಿತು ಚಂದ್ರವಂಶ ಹೇಗಾಯಿತು ಪ್ರತಿಯೊಂದಕ್ಕೂ ಕೂಡ ಈ ಪುರಾಣದಲ್ಲಿ ಇದೊಂದು ಹಿಸ್ಟ್ರಿ ಹಿಸ್ಟಾರಿಕಲ್ ಒಂದು ಇದಿದ್ದಾಗೆ ಕ್ರಾನಿಕಲ್ ಇದ್ದ ಹಾಗೆ ಅದನ್ನೆಲ್ಲ ಬರೆದಿಟ್ಟಿದ್ದಾರೆ ಪುನಃ ಸಂಸ್ಥಾ ಅಂದರೆ ಪ್ರಲಯ ಈ ಪ್ರಲಯ ಅಂತಕ್ಕಂತಹದ್ದು ಒಂದು ವಿಧ ಅದು ಈ ಪ್ರಲಯ ಅಂತಕ್ಕಂತಹದ್ದು ನೈಮಿತ್ತಿಕ ಪ್ರಾಕೃತಿಕೋ ನಿತ್ಯ ಆತ್ಯಂತಿಕೋ ಲಯ ನಾಲ್ಕು ಬಗೆಯ ಪ್ರಲಯ ಉಂಟು ಒಂದು ನೈಮಿತ್ತಿಕವಾಗಿರ್ತಕ್ಕಂತಹ ಪ್ರಲಯ ಯಾವುದಾದ್ರೂ ನಿಮಿತ್ತದಿಂದ ಆಗ್ತಕ್ಕಂಥದ್ದು ಪ್ರಾಕೃತಿಕ ಪ್ರಕೃತಿಯಿಂದ ಆಗ್ತಕ್ಕಂತಹ ಪ್ರಲಯ ಪ್ರಾಕೃತಿಕ ಪ್ರಲಯ ನಿತ್ಯ ನಿತ್ಯವಾಗಿ ಅತ್ಯಂತ ಕೊನೆಯಲ್ಲಿ ಬ್ರಹ್ಮನ ನೂರು ವರ್ಷ ಅವನ ಒಂದು ಕಲ್ಪ ಅಂತ ಕರೀತಾರೆ ಕಲ್ಪ ಅಂದರೆ ಬ್ರಹ್ಮನಿಗೆ ನೂರು ವರ್ಷ ಆದಾಗ ಆ ಹಿರಣ್ಯ ಗರ್ಭನಿಗೆ ಆಗ ಸಮಸ್ತವೂ ಕೂಡ ಆ ಪರಮಾತ್ಮನಲ್ಲಿ ಲಯವಾಗುತ್ತಲ್ಲ ಬ್ರಹ್ಮನೊಂದಿಗೆ ಚತುರ್ಮುಖ ಬ್ರಹ್ಮನೊಂದಿಗೆ ಲಯವಾಗುತ್ತಲ್ಲ ಅದಕ್ಕೆ ನಿತ್ಯ ಪ್ರಲಯ ಅಂತ ಕರೀತಾರೆ ಆತ್ಯಂತಿಕ ಅದೊಂದು ಮಧ್ಯದಲ್ಲಿರ್ತಕ್ಕಂಥ ನಿತ್ಯ ನಿತ್ಯಕ್ಕಿಂತಲೂ ಹಿಂದಿನ ಇದರಲ್ಲಿರ್ತಕ್ಕಂಥ ಆತ್ಯಂತಿಕ ಪ್ರಲಯ ಹಾಗೆ ನಾವು ನಿದ್ದೆ ಮಾಡ್ತೀವಲ್ಲ ಪ್ರಳಯ ಅದೊಂದು ರೀತಿಯ ಪ್ರಳಯ ಹೀಗೆ ಸಂಸ್ಥಾ ಅಂತ ಕರೆದಿದ್ದಾರೆ ಸಂಸ್ಥೆತಿ ಕವಿಬಿ ಪ್ರೋಕ್ತ ಚತುರ್ಥ ಅಭಾವತ ಪುನಃ ಹೇತು ಹೇತು ಅನ್ನೋದು ಒಂಬತ್ತನೆಯ ವಿಷಯ ಪ್ರತಿಯೊಂದು ಪುರಾಣದಲ್ಲೂ ಕೂಡ ಪ್ರಸ್ತಾಪ ಮಾಡಿರಬೇಕು ಅಂದರೆ ಮಹಾಪುರಾಣದಲ್ಲಿ ಹೇತು ಅಂದರೆ ಜೀವ ಹೇತು ಜೀವೋಸ್ಯ ಸರ್ಗಾದೇಹೆ ಅವಿದ್ಯಾ ಕರ್ಮ ಕಾರಕ ಎಂಚ ಅನುಶೈನಂ ಪ್ರಾಹು ಅವ್ಯಾಕೃತ ಉತಾಪರೇ ಭಾಗವತದಲ್ಲಿ ಇದನ್ನು ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಜೀವನೋನು ಅವಿದ್ಯೆ ಅದನ್ನು ಉಪಯೋಗಿಸಿಕೊಂಡು ಈ ಸೃಷ್ಟಿಯನ್ನು ಮಾಡ್ತಾನೆ ಜೀವ ಸೃಷ್ಟಿಯನ್ನು ಮಾಡ್ತಾನೆ ನಾನು ಹಿಂದೆ ಹೇಳಿದೆ ಭಗವಂತನಿಂದ ಆಗ್ತಕ್ಕಂತಹ ಸೃಷ್ಟಿ ಒಂದು ವಿಧ ಅವನು ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿದ್ದಾನೆ ಇಡೀ ಜಗತ್ತನ್ನೇನೋ ಸೃಷ್ಟಿ ಮಾಡಿದ್ದಾನೆ ಆದ್ರೆ ಈ ಜಗತ್ತಿನಿಂದ ಸಂಸಾರ ಆಗಿಲ್ಲ ಸಂಸಾರಕ್ಕೂ ಜಗತ್ತಿಗೂ ಬಹಳ ವ್ಯತ್ಯಾಸ ಉಂಟು ನೆನ್ಪಿಟ್ಕೋಬೇಕು ನೀವು ಏನಿದು ಜಗತ್ತೇ ಸಂಸಾರ ಅಲ್ವಾ ಅಲ್ಲ ಅದು ಜೀವ ಮಾಡಿಕೊಳ್ಳೋದು ಸಂಸಾರ ಯಾವುದ್ರಿಂದ ನಾನು ನನ್ನದು ಇಂದ ಯಾವಾಗ ನನ್ನ ಭೂಮಿ ಅನ್ನೋ ಬಂತು ಅಲ್ಲಿ ಸಂಸಾರ ಜಗತ್ತಿನ ಒಳಗೆ ಸಂಸಾರ ನನ್ನ ನೀರು ಅನ್ನೋ ನನ್ನ ಬೆಂಕಿ ಅನ್ನೋ ನನ್ನ ಗಾಳಿ ಅಂತ ಹೇಳಿದ್ನೋ ನನ್ನ ಭೂಮಿ ಅಂತ ಹೇಳಿದ್ನೋ ಈ ರೀತಿಯ ಒಂದು ವ್ಯವಹಾರ ಮಾಡಿದಾಗ ನಾನು ನನ್ನದು ಅಂತ ಹೇಳಿದಾಗ ಜೀವ ಸೃಷ್ಟಿ ಶುರುವಾಯಿತು ತನ್ನ ಆಸೆಗೋಸ್ಕರ ಈ ಪಂಚಮಹಾಭೂತಗಳನ್ನ ಉಪಯೋಗಿಸಿಕೊಂಡು ತನ್ನ ವಾಸನೆಯನ್ನ ಸಂಸ್ಕಾರವನ್ನು ಉಪಯೋಗಿಸ್ಕೊಂಡು ಆತ ಮರು ಸೃಷ್ಟಿಯನ್ನು ಮಾಡ್ತಾ ಹೋಗ್ತಾನೆ ಆ ಚೈತನ್ಯ ಜೀವ ಅವನಿಗೆ ಹೇತು ಅಂತ ಕರೀತಾರೆ ಅದರ ವಿಷಯ ಕೊನೆಯಲ್ಲಿ ಅಪಾಶ್ರಯ ಅಪಾಶ್ರಯ ಅಂತ ಹೇಳಿದರೆ ಯಾವುದು ಅಂದರೆ ಈ ಎಲ್ಲ ಸಂಸಾರದಲ್ಲಿ ಇರ್ತಕ್ಕಂತಹ ಚೈತನ್ಯವನ್ನ ಕಂಡು ಹುಡುಕ್ತಕ್ಕಂಥದ್ದು ಅನಿತ್ಯದಲ್ಲಿ ನಿತ್ಯವನ್ನ ಜಡದಲ್ಲಿ ಚೇತನವನ್ನ ಪ್ರತ್ಯೇಕಿಸಿ ತನ್ನ ಸ್ವರೂಪವನ್ನ ಅರಿತುಕೊಳ್ಳುವುದು ಅದಕ್ಕೆ ಅಪಾಶ್ರಯ ಅಂತ ಹೆಸರು ಸ್ವರೂಪವನ್ನ ಪರಮಾತ್ಮ ಸ್ವರೂಪವನ್ನ ಅರಿತುಕೊಳ್ಳುವುದು ನಿಜವಾದ ಅಧ್ಯಾತ್ಮ ಅಂದರೆ ಇದೆ ಅಧ್ಯಾತ್ಮ ಅಂತ ನಾವು ಕರಿತೀವಲ್ಲ ಅದೆಲ್ಲವೂ ಎಲ್ಲ ಪುರಾಣದಲ್ಲೂ ಕೂಡ ಅದರ ಬಗ್ಗೆ ಸವಿಸ್ತಾರವಾಗಿ ಇರ್ತದೆ ಕೆಲವೊಂದು ಬಾರಿ ಶ್ಲೋಕಗಳ ಸ್ತುತಿಯ ರೂಪದಲ್ಲಿ ಇರ್ತದೆ ನಾವೇನ್ ಮಾಡ್ಬಿಡ್ತೇವೆ ಯಾವಾಗ ಸ್ತುತಿ ಬರುತ್ತಲ್ಲ ದೇವಕಿಯ ಸ್ತುತಿ ವಸುದೇವನ ಸ್ತುತಿ ಹಾರಿಸ್ಕೊಂಡು ಹೋಗ್ತೇವೆ ಯಾಕೆ ನಮಗೆ ಬೇಕಾಗಿರೋದೇನೋ ಕಾಗಕ್ಕ ಗುಬ್ಬಕ್ಕ ಕತೆ ಪುರಾಣ ಅಂದ್ರೆ ಕಾಗಕ್ಕ ಗುಬ್ಬ ಗುಬ್ಬಕ್ಕನ ಕತೆ ಪುರಾಣ ಅಂದ್ರೆ ನಿಜವಾಗ್ಲೂ ಕೂಡ ಆ ಭಗವಂತನನ್ನು ತಿಳಿಸ್ಲಿಕ್ಕೆ ಇರತಕ್ಕಂತಹ ಒಂದು ಸಾಧನ ಯಾಕೆಂದ್ರೆ ಭಗವಂತನ ಹೆಸರೇ ಪುರಾಣ ನೆನ್ಪಿಟ್ಕೋಬೇಕು ನಿಮ್ಗೆ ಪುರಾಣ ಅಂತ ಬಂದಿದೆ ಅಲ್ಲಿ ಇಲ್ಲಿ ವಿಷ್ಣು ಸಹಸ್ರ ಅನ್ನೋದು ನೋಡಿದ್ದೇವೆ ನಾವು ಅವನೇ ಪುರಾಣ ಆ ಪುರಾಣನ ಅರಿಬೇಕಾದ್ರೆ ಈ ಪುರಾಣವನ್ನು ಹೇಗೆ ಬಳಸ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು ಯಾವ್ದು ತಗೊಳ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿರ್ಬೇಕು ನಾವೇನ್ಮಾಡ್ತೇವೆ ಹೊಟ್ಟು ತಗೊಳ್ತೇವೆ ಒಳಗಡೆ ಇರ್ತಕ್ಕಂತಹ ಗಟ್ಟಿಯಾಗಿರ್ತಕ್ಕಂಥ ಅಕ್ಕಿಯೇ ಮೊದಲಾದಂಥ ಸತ್ವಗಳನ್ನು ಉಗಿತೇವೆ ಬಿಸಾಕ್ತೇವೆ ಈ ಸ್ತೋತ್ರಗಳು ಹ ಅತ್ಯಂತ ಹಲವಾರು ಬಗೆಯ ಗೀತೆಗಳಿವೆ ಮಹಾಭಾರತದಲ್ಲಂತೂ ಎಷ್ಟು ಬಗೆಯ ಗೀತೆಗಳು ಹಂಸಗೀತೆ ಅನುಗೀತೆ ಪರಾಶರ ಗೀತೆ ಹಂಕಿ ಗೀತೆ ಹೀಗೆ ಅನೇಕ ಋಷಿಗಳು ತಾವು ತಮ್ಮ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಅದು ಅದನ್ನು ನಾವು ಬಿಟ್ಬಿಡ್ತೇವೆ ನಮಗೆ ಪಾಂಡವರು ಕೌರವರು ಯುದ್ಧ ಮಾಡೋರು ಅದು ಆಗಿಬಿಟ್ರೆ ನಮ್ಮ ಮಹಾಭಾರತ ಮುಗಿದೋಯ್ತು ಅಲ್ಲ ಅದನ್ನ ಅಪಾಶ್ರಯ ಈ ಆತ್ಮತತ್ವವನ್ನು ಅರಿತಕ್ಕಂತಹ ಒಂದು ಕಲೆ ಅಲ್ಲಿ ಹೇಳಲಾಗಿರುತ್ತೆ ಅದರಲ್ಲಿ ಪುರಾಣಗಳಲ್ಲಿ ಹೇಳಲಾಗಿರುತ್ತೆ ಇಷ್ಟು ಇದ್ದರೆ ಹೊತ್ತು ಲಕ್ಷಣಗಳು ಇದ್ದರೆ ಆವಾಗ ಈ ಪುರಾಣಕ್ಕೆ ಮಹಾಪುರಾಣ ಅಂತ ಕರೀತಾರೆ ಹೇಳ್ತಾರೆ ಮತ್ತೆ ಪುನಃ ಏವಂ ಲಕ್ಷಣ ಲಕ್ಷ್ಯಾ ಪುರಾಣಿ ಪುರಾವಿದ ಪ್ರಾಚೀನ ತತ್ವವನ್ನು ಬಲ್ಲಂತಹ ವಿದ್ವಾಂಸರು ಪುರಾಣದ ಲಕ್ಷಣವನ್ನ ಈ ರೀತಿಯಾಗಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿರ್ತಾರೆ ಮುನೆಯೋ ಅಷ್ಟಾದಶ ಪ್ರಾಹು ಕ್ಷುಲ್ಲಕನಿ ಮಹಾಂತಿ ಮತ್ತೆ ಈ ಪುರಾಣಗಳ ಒಟ್ಟು ಸಂಖ್ಯೆ ಎಷ್ಟು ಅಂದರೆ ಮುನಿಗಳು ಹೇಳ್ತಾರೆ ಹದಿನೆಂಟು ಇವೆ ದೊಡ್ಡದು ಸಣ್ಣದು ಎಲ್ಲ ಸೇರಿಸಿ ಇಂತ ಅದರ ಹೆಸರು ಏನ್ರಿ ಅಂದರೆ ಭಾಗವತದಲ್ಲೇ ಬರ್ತದೆ ಬ್ರಾಹ್ಮ ಪದ್ಮ ವೈಷ್ಣವಂಚ ಸ ಗಾರುಡಂ ನಾರದೀಯ ಭಾಗವತಮ ಆಗ್ನೇಯಂ ಸ್ಕಾಂದಸಿತ ಭವಿಷ್ಯ ಬ್ರಹ್ಮವೈವರ್ತಂ ಮಾರ್ಕಂಡೇಯ ಸ ವಾಮನಂ ವರಾಹಂ ಮಾತ್ಸ್ಯಂ ಕೌರ್ಮಂಚ ಬ್ರಹ್ಮಾಂಡಾಕ್ಷಿತಿ ತ್ರಿಷಟ್ ತ್ರಿಷತ್ ಅಂದ್ರೆ ಮೂರು ಇಂಟು ಆರು ಅದನ್ನು ಈ ರೀತಿ ಹೇಳ್ತಾರೆ ತ್ರಿಶತ್ ಅಂದ್ರೆ ಮೂರ್ ಆರು ಹ್ಮ್ ಆರ್ಲಿ ಆರು ಮೂರ್ಲ ಹದಿನೆಂಟು ಅಂತ ಅರ್ಥ ಈಗ ಇದನ್ನೇನೋ ಹೇಳ್ಬಿಟ್ರು ಇಷ್ಟು ಪುರಾಣವನ್ನು ನಾವು ನೆನಪಿಟ್ಕೊಂಡು ನಮ್ಮ ಮಕ್ಕಳಿಗೆ ಹೇಗ್ರಿ ಹೇಳೋದು ಅದಕ್ಕೆ ಫಾರ್ಮುಲಾ ನಮ್ಮ ಪುರಾಣಕಾರರು ಏನು ಹುಡುಕಿಲ್ವೇ ಹುಡುಗಿದ್ದಾರೆ ಸ್ವಲ್ಪ ಹೇಳಿ ನೋಡೋಣ ನಾ ಹೇಳ್ಕೊಡ್ತೀನಿ ಮಧ್ವಯ ಭದ್ವಯಂ ಮಧ್ವಯ ಭದ್ವಯಂ ಚೈವ ಭ್ರತ್ರ ಭ್ರತ್ರ ಭ್ರತ್ರ ವಚತುಷ್ಟ ನಿ ನಾಲಿಂಪಾಗ್ನಿ ಪುರಾಣಿ ಗಾರುಡ ಮೇವಚ ಇದನ್ನು ಗಟ್ಟಿ ಹೊಡೆದ್ಬಿಟ್ರೆ ನಿಮ್ಮ ಮಕ್ಕಳಿಗೆ ಈ ಹದಿನೆಂಟು ಪುರಾಣಗಳ ಹೆಸರನ್ನಾದ್ರೂ ಶ್ರವಣ ಮಾಡಿಸ್ಬೋದು ಅದರೊಳಗೆ ಏನಿದೆ ಅಂತ ಬೇಡ ಈಗ ನೋಡಿ ಹೇಳ್ತೇನೆ ನೋಡಿ ಮಧ್ವಯಂ ಮತ್ಸ್ಯ ಮಾರ್ಕಂಡೇಯ ಮ ಇಂದ ಶುರುವಾಗುವ ಎರಡು ಪುರಾಣಗಳು ಮತ್ಸ್ಯ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ ಅದನ್ನು ಹೇಳಕ್ಕೂ ಸರಿ ಬರಬೇಕು ನೀವು ಧ ಅನ್ನೋ ಬದಲು ಬ ಅಂದ್ಬಿಟ್ರೆ ಹೋಯ್ತು ತಡ್ಕಾಡ್ತಾ ಇರ್ತೀರ ಬಾ ಯಾವುದು ಅಂತ ಬ ಅಲ್ಲ ಧ ಮಹಾಪ್ರಾಣ ಭ ಇಂದ ಶುರು ಭಾಗವತ ಹ್ಮ್ ಭಾಗವತ ಮತ್ತು ಭವಿಷ್ಯ ಪುರಾಣ ಈ ಎರಡು ಪುರಾಣ ಭದ್ವಯಂ ಚೈವ ಭ್ರತ್ರಯಂ ಬ್ರ ಇಂದ ಶುರು ಆಗ್ತಕ್ಕಂತಹ ಮೂರು ಪುರಾಣಗಳು ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮ ವೈವರ್ತ ಪುರಾಣ ಈ ಮೂರು ವ ಚತುಷ್ಟ ಇಂದ ಶುರುವಾಗುವ ನಾಲ್ಕು ಪುರಾಣಗಳು ವಿಷ್ಣು ವರಾಹ ವಾಯು ವಾಮನ ಈ ನಾಲ್ಕು ಲಿಂ ಪಗ್ ಪುರಾಣಿ ನಾ ಅಂದ್ರೆ ನಾರದ ಪುರಾಣ ಲಿಂ ಲಿಂಗ ಪುರಾಣ ಪ ಅಂದರೆ ಪದ್ಮಪುರಾಣ ಅಗ್ನಿ ಅಗ್ನಿ ಪುರಾಣ ಪುರಾಣಿ ಕೂಸ್ಕಂ ಕೂರ್ಮ ಪುರಾಣ ಸ್ಕಂದ ಪುರಾಣ ಗಾರುಡ ಮೇವಚ ನಮ್ಮ ಪ್ರಸ್ತುತ ಪರಿಚಯ ಮಾಡಲ್ಪಡ್ತಕ್ಕಂತಹ ಈ ಪುರಾಣ ಗರುಡ ಪುರಾಣ ಹೀಗೆ ಹದಿನೆಂಟು ಪುರಾಣಗಳ ಮಹಾಪುರಾಣಗಳ ಹೆಸರು ನಮಗೆ ಇಲ್ಲಿ ಸಿಗ್ತದೆ ಇದೊಂದು ಬಾಯಿ ಪಾಠ ಹೊಡೆದು ಬಿಟ್ರೆ ಆಯ್ತು ಅಲ್ವಾ ಇನ್ನೊಮ್ಮೆ ಹೇಳ್ಕೊಡ್ತೀನಿ ಹೇಳಿ ಮಧ್ವಯಂ ಭದ್ವಯಂ ಚೈವ ಪ್ರತ್ರಯಂ ವಚತುಷ್ಟಿಂಪಿ ಪುರಾಣಿ ಕೂಸ್ಕಂ ಗಾರುಡಮೇವಚ ಈಗ ನಮ್ಮ ಪ್ರಸ್ತುತ ವಿಷಯಕ್ಕೆ ಇಳಿಯೋಣ ಗರುಡ ಪುರಾಣ ಗರುಡ ಪುರಾಣ ನಮ್ಮ ಅಜ್ಞಾನದಿಂದ ಮಡಿವಂತಿಕೆಯನ್ನ ಮೈಲಿಗೆಯನ್ನ ಹೊಂದಿರತಕ್ಕಂತಹ ನತದೃಷ್ಟವಾಗಿರತಕ್ಕಂಥ ಒಂದು ಪುರಾಣ ಆಗಬಾರದಾಗಿತ್ತು ಆದರೆ ಭಾರತೀಯರ ಮಹಾ ಅಜ್ಞಾನದಿಂದ ಹೀಗಾಗಿರೋದ್ರಿಂದ ಆ ಪುರಾಣವನ್ನು ಕ್ಷಮಿಸುವಂತೆ ಕೇಳ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಅದರ ವಿಷಯ ವಿಸ್ತಾರ ಅನುಪಮ ಎಷ್ಟೆಷ್ಟು ವಿಷಯಗಳಿದೆ ಇದರಲ್ಲಿ ಅದನ್ನು ನಾವು ಊಹಿಸ್ಲಿಕ್ಕೂ ಆಗೋದಿಲ್ಲ ಇದರಲ್ಲಿ ಅಷ್ಟು ಸೈನ್ಸ್ ಇದೆ ಹೇಳ್ತೇನೆ ಮುಂದೆ ಇದರ ಒಂದು ಈ ಪುರಾಣದ ಒಂದು ನಕ್ಷೆಯನ್ನು ಕೊಡ್ತೇನೆ ಒಂದು ನಕ್ಷೆ ಮ್ಯಾಪ್ ನಂತರ ಅದರಲ್ಲಿ ಸಮಯವಿದ್ದರೆ ಕೆಲವೊಂದು ವಿಚಾರಗಳನ್ನ ಒಂದೊಂದು ಇಡೀ ಅಧ್ಯಾಯವನ್ನೇ ತೆಗೆದುಕೊಂಡು ಹೇಳಬೇಕು ಅಂತ ಇದೆ ಈಗ ನಕ್ಷೆ ಹೇಳೋಕ್ಕಿಂತ ಮುಂಚೆ ನಿಜವಾಗಿಯೂ ಕೂಡ ಗರುಡ ಪುರಾಣ ನಮ್ಗೆ ಯಾಕೆ ಇಷ್ಟೊಂದು ಹೆದರಿಕೆಯನ್ನು ಹುಟ್ಟಿಸ್ತದೆ ಅಂತ ಹೇಳಿದರೆ ಹುಟ್ಟಿಸಬಾರ್ದಿತ್ತು ಶರೀರಕ್ಕೆ ನಾವು ಅಂಟಿಕೊಂಡಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ಆದ್ರಿಂದ ಗಟ್ಟಿಯಾಗಿ ನಮಗೆ ಶರೀರವನ್ನು ಹಿಡ್ಕೊಂಡಿದ್ದೇವೆ ಆದ್ರಿಂದ ಶರೀರಕ್ಕೆ ಏನಾದರೂ ಅಥವಾ ಶರೀರದ ನಾಶದ ಯಾವುದೇ ಒಂದು ಸುದ್ದಿ ನಮ್ಮ ಕಿವಿಗೆ ಬಿದ್ದ ತಕ್ಷಣ ನಮಗೊಂದು ಸಿಡಿಲಿನ ಆಘಾತವಾದ ಆದರೆ ಯಕ್ಷ ಪ್ರಶ್ನೆಯಲ್ಲಿ ಆ ಯಕ್ಷ ಪ್ರಶ್ನೆ ಮಾಡಿದ ಹಾಗೆ ಯುಧಿಷ್ಠಿರ ಪ್ರಶ್ನೆಗೆ ಉತ್ತರ ಹೇಳ್ದ ಹಾಗೆ ಅಹನ್ಯಹನಿ ಭೂತಾನಿ ಯಮಾಲಯ ಗಚ್ಚಂತಿ ಪ್ರತಿ ದಿವಸವೂ ಎಲ್ಲ ಭೂತಗಳು ಆ ಯಮಾಲಯ ಅಂದರೆ ಈ ಶರೀರವನ್ನು ತ್ಯಾಗ ಮಾಡ್ತವೆ ಅದನ್ನು ಕಂಡು ಕಂಡು ಕಂಡು ಕಂಡು ನಾನು ಏನು ಹೇಳ್ತಾನಂತೆ ಆ ಕಂಡವನು ನನ್ನನ್ನು ಬಿಟ್ಟು ಉಳ್ದೋರನ್ನ ಹೋಗ್ತಾರೆ ಅಷ್ಟು ವಿಶ್ವಾಸವನಿಗೆ ಹೋಕ್ ಇದು ಅತ್ಯಾಶ್ಚರ್ಯಗಳಲ್ಲಿ ಅತ್ಯಾಶ್ಚರ್ಯ ಅಂತ ಯುಧಿಷ್ಠರ ಹೇಳ್ತಾನೆ ಇಬ್ರು ನಗ್ತಾರೆ ಅಲ್ಲಿ ಏನ್ ಮಾಡೋದು ಮನುಷ್ಯರ ಇದೊಂದು ಜೋಕ್ ಬಿಗ್ಗೆಸ್ಟ್ ಜೋಕ್ ಆದ್ರೆ ಇದನ್ನ ನಾವು ತಪ್ಪಿಸ್ಕೊಡಕ್ ಆಗೋದೇ ಇಲ್ಲ ಎಷ್ಟು ಹೀಗೆ ನಮ್ಗೆ ಅದೇ ಹೇಳಿದ್ದು ಪುಟ್ಟು ಹುಡುಗ ಆಗಿದ್ದಾಗ ಪಂಚತಂತ್ರ ಮತ್ತೆ ಈಸೋಪನ ಕತೆಗಳು ಓದಿ ಒಳ್ಳೆ ಮನೋರಂಜನೆ ಸಿಗ್ತಾ ಇತ್ತು ಯಾಕೆ ಅದಕ್ಕೂ ನಮ್ಮ ಜೀವನಕ್ಕೂ ಯಾವ ವ್ಯತ್ಯಾಸವೇ ಇಲ್ಲ ಅದೇ ತರ ಇದೆ ಅಲ್ಲಿ ಯಾವ ಪ್ರಾಣಿಗಳ ಒಂದು ಮುಖವಾಡ ಹಾಕಿದಾರೋ ಇಲ್ಲದೇ ನಡೀತಾ ಇತ್ತು ಒಂದು ಕಳ್ಳ ನರಿ ದಪ್ಪ ಬಾಲ ಇರತಕ್ಕಂಥದ್ದು ಎಲ್ಲೋ ಕಳ್ತನ ಮಾಡ್ತೋ ಕೋಳಿ ಗಿಡಿ ಹಿಡಿಯಕ್ಕೆ ಹೋಗಿ ಸರಿ ಅದೇನೋ ಹಿಡಿತು ಅದು ಗೊತ್ತಿಲ್ಲ ಕಾವಲುಗಾರು ನಾಯಿ ಅಲ್ಲೇ ಇತ್ತು ಅಟ್ಟಿಸ್ಕೊಂಡು ನಾಯಿ ಇದು ಯದ್ನೋ ಬಿದ್ನೋ ಅಂತ ಹೇಳಿ ಓರು ಏನ್ ಮಾಡೋದು ಬಿಡ್ತಾ ಇಲ್ಲ ನಾಯಿ ಇದ್ರ ಹಿಂದ್ಗಡೆ ಕೊನೆ ಒಂದು ಬಿಲಾ ಕಾಣಿಸ್ತು ಬಿಲ ಓ ಈಗ ಸೇಫ ಓಡ್ತು ಓಡ್ ಹೊಗ್ಸ್ಕೊಂಡು ನೋಡಿದ್ರೆ ಬರೀ ಇಷ್ಟು ಮಾತ್ರ ಹೋಗ್ತಾ ಇದೆ ಬಾಲ ಮಾತ್ರ ಹೊರಗಡೆ ಹೀ ಹೀಗೆ ಇದಿರ್ತಾರ ಏನೋ ಸೋಗ ಅದ್ರ ತರ ಹೊರಗಡೆ ಬಾಲ ಮಾತ್ರ ಉಳ್ಕೊಂಡಿದೆ ಏನ್ ಮಾಡೋದು ಅಡ್ಜಸ್ಟ್ ಮಾಡಕ್ಕೂ ಆಗ್ತಾ ಇದೆ ಹೋಗ್ಲಿ ಅತ್ಲಾಗೆ ಬಾಲ ತಾನೇ ಹೋಯ್ತು ನಾನ್ ಮಾತ್ರ ಸೇಫ್ ಅಂತ ಹೀಗ ಅಂಕ ತಂದೆ ಗೊತ್ತಿದೆಯಲ್ಲ ನಾಯಿಗಳು ಬಂದ್ವು ಬಾಲದ ಸಮೇತ ಎಳೆದು ಕಚ್ ಹಾಕಿ ಹರಿದು ಹಾಕಿ ತಿಂದ ಹಾಕ್ಬೇಕು ನಾವು ಎಷ್ಟೇ ಹಿ ಕಣ್ಣಿ ಮುಚ್ಕೊಂಡ್ರು ಅಪಾಯ ನಮ್ಮ ಬಳಿಲಿಲ್ಲ ಅಂತ ಯಾವಾಗ ಈ ಶರೀರವನ್ನು ನಾವು ನಮ್ಮ ತಂದೆ ತಾಯಿಗಳಿಂದ ಪಡೆದುಕೊಂಡ್ವೋ ನಿಮಿತ್ತವಾಗಿ ನಮ್ಮ ಕರ್ಮದಿಂದ ಉಪಾದಾನ ಕಾರಣವಾಗಿ ಏನಿದು ನಿಮಿತ್ತ ಉಪಾದಾನ ಅಂತ ಸ್ವಾಮಿಗಳು ಏನೇನೋ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾರಲ್ಲ ಅಂತ ತಿಳ್ಕೊಬಾರ್ದು ನಿಮಿತ್ತ ಅಂದ್ರೆ ಕುಂಬಾರಣ್ಣ ಇದ್ದ ಉಪಾದಾನ ಅಂದ್ರೆ ಜೇ ಡಿ ಮಣ್ಣು ಇದ್ದ ಹಾಗೆ ಕುಂಬಾರಣ್ಣ ಒಬ್ಬನೇ ಇದ್ರೆ ಆಗತ್ತಾ ಮಡಿಕೆ ಜೇಡಿ ಮಣ್ಣು ಬೇಕಾನೆ ಅದು ತಲೆಯಲಾದ್ರೂ ಇರ್ಬೋದು ಹೊರಗಾದ್ರೂ ಇರ್ಬೋದು ಇನ್ನು ಬರೀ ಜೇಡಿ ಮಣ್ಣಿ ಇರಲಿರಿ ಅಂದ್ರೆ ಹಾಗಲ್ಲ ಎರಡೂ ಬೇಕಾಗತ್ತೆ ಕಾರಣ ಒಂದು ನಿಮಿತ್ತ ಕಾರಣ ಇನ್ನೊಂದು ಉಪಾದಾನ ಕಾರಣ ತಂದೆ ತಾಯಿಗಳು ನಿಮಿತ್ತ ಕಾರಣ ಶರೀರವನ್ನು ಕೊಡ್ಲಿಕ್ಕೆ ಆ ಶರೀರ ನಾನು ಪಡ್ಕೋಬೇಕು ಅಂತ ಮುಂಚೆನೇ ಇತ್ತು ಅದಿಲ್ಲದೆ ಹೋಗಿದಿದ್ರೆ ಆ ತಂದೆ ತಾಯಿಗಳು ಆ ಶರೀರವನ್ನ ಸೃಷ್ಟಿಯೇ ಮಾಡ್ತಾ ಇದ್ವಿ ಆದ್ರಿಂದ ಎಲ್ಲಿ ನಮಗೆ ಈ ಶರೀರ ಯಾವ ಪಾಯಿಂಟ್ನಲ್ಲಿ ನಮಗೆ ಈ ಕರ್ಮ ಬಂತೋ ಕರ್ಮದಿಂದ ಶರೀರ ಉಂಟಾಯಿತೋ ಈ ಶರೀರ ಅಂತಕ್ಕಂಥದ್ದು ಕ್ಷಣ ನಾಶವನ್ನ ಹೊಂದಕ್ಕಂಥದ್ದು ನಾವು ಎಷ್ಟು ಈ ಹಿಡ್ಕಂಡ್ರೂ ಬಿಡೋದಿಲ್ಲ ಹೊರಟೋಗುತ್ತೆ ಕೈಯಿಂದ ತಪ್ಪಿಸ್ಕೊಂಡು ಹೋಗಿಬಿಡುತ್ತೆ ಗಾಡಿನಿಂದ ಕಟ್ಟಕ್ಕಾಗ ತಾಯಿಗೆ ಕಟ್ಟಾಕಕ್ಕೆ ಹಾಗೆ ನಮ್ಮ ಆಯಸ್ಸನ್ನು ಕೂಡ ಈ ಕಟ್ಟಾಕಾಗಲ್ಲ ನಾನು ಹಿಂಗೆ ಇಟ್ಕೊಂಡಿರ್ತೀನಿ ಯಾವಾಗಲೂ ಯಾವೊಂದಲ್ಲೇ ಇರ್ತೀನಿ ಯಾವಾಗಲೂ ಚಂಡ್ ಮಗುವಾಗೇ ಇರ್ತೀನಿ ಆಗೋದಿಲ್ಲ ಹಾಗೆ ಈ ಶರೀರವನ್ನು ಬಿಡುವಂತಹ ಪ್ರಸಂಗವೂ ಬರುತ್ತೆ ಅದನ್ನು ಒಪ್ಕೋಬೇಕು ಮುಕ್ತ ಮನಸ್ಸಿಂದ ಒಪ್ಕೋಬೇಕು ಅದಕ್ಕೆ ತಯಾರಾಗ ಹೈದ್ರಾಬಾದ್ ನೀವೆಷ್ಟೇ ಹೆದಿರ್ತೀರೋ ಅಷ್ಟು ಹೆದರ್ತೀರಿ ಎಷ್ಟು ಹೆದರ್ತೀರೋ ಮತ್ತಷ್ಟು ಹೆದರಿತೀರಿ ಇನ್ನೇನು ಇಲ್ಲ ಅದು ಹೆದರಿಕೆ ಮಾತ್ರ ಹುಸಿಯಾಗಿ ಹಾಗೆ ಹುಸಿಯು ಹುಸಿಯನ್ನು ಹುಟ್ಟಿಸ್ತದೆ ಸುಳ್ಳು ಸುಳ್ಳನ್ನು ಹುಟ್ಟಿಸ್ತದೆ ಅದನ್ನ ಅದರ ತತ್ವವನ್ನ ತಥ್ಯವನ್ನ ಅರ್ಕೊಂಡ್ರೆ ಅರ್ತ್ಕೊಂಡ್ರೆ ಏನು ಇರಲಿಲ್ಲ ಅದಕ್ಕೆ ಬೆಳಕು ಬಿಟ್ಟರೆ ಯಾವ ರೀತಿಯಲ್ಲಿ ಕತ್ಲೆ ಅನ್ನೋದು ಎಲ್ಲೋಯ್ತು ಅಂತ ಆಶ್ಚರ್ಯ ಪಡುವಂತೆ ನಾಶವಾಗುತ್ತೋ ಹಾಗೆ ನಮ್ಮ ಆತ್ಮತತ್ವವನ್ನು ಅರಿತುಕೊಳ್ಳಬೇಕು ಅನ್ನುವಂತ ಉದ್ದೇಶದಿಂದ ಎಲ್ಲವನ್ನ ಗರುಡ ಪುರಾಣ ಹಾಕಿರೋದು ಅದನ್ನು ತಿಳ್ಕೋಬೇಕು ಪರ್ಪಸ್ ಏನು ಅಂತ ಪರ್ಪಸ್ ನಮ್ಮನ್ನು ಹೆದರಿಸೋದಕ್ಕಲ್ಲ ನಿಮ್ಮನ್ನ ಯಾರು ಹೆದರ್ಸಕ್ಕಾಗತ್ತೆ ಸ್ವಾಮಿ ಯಾಕೆ ಗೊತ್ತಾ ಕಣ್ಣಿಗೆ ಕಂಡೇ ಹೆದರ್ತಾ ಇಲ್ಲ ನೀವು ಇನ್ನು ಕಣ್ಣಿಗೆ ಕಾಣದೆ ಇರತಕ್ಕಂಥದ್ದು ನಿಮ್ಗೆ ತಿಳಿಸಿ ಹೆದರ್ತೀರೇ ನೀವು ಹೆದರೋದಕ್ಕೆ ಇನ್ನೇನು ಸಾಕು ಈ ಶರೀರವನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಸಾಕು ನ್ಯೂಸ್ ನೋಡ್ತಾ ಇದ್ರೆ ಸಾಕು ಒಳಗಡೆ ಗಡಗಡ ಆಗಬೇಕು ಆದರೆ ಆಗ್ತಾ ಇಲ್ಲ ವಿ ಆರ್ ಸೇಫ್ ಇದೇ ಆಗ್ತಾ ಇಲ್ಲ ಅಂದಮೇಲೆ ಈ ಪುರಾಣಗಳ ತಪ್ಪೇನ್ರಿ ಅದರಿಂದ ಅಜ್ಞಾನವನ್ನು ಬಿಡಬೇಕು ಸುಜ್ಞಾನವನ್ನು ಹೊಂದಬೇಕು ಅನ್ನುವಂತಹ ಉದ್ದೇಶದಿಂದ ಈ ಮಹತ್ತರವಾಗಿರ್ತಕ್ಕಂತಹ ಈ ಪುರಾಣವನ್ನು ಅಧ್ಯಯನ ಮಾಡೋಣ ಈಗ ಈ ಗರುಡ ಪುರಾಣದಲ್ಲಿ ಮುಖ್ಯವಾಗಿ ಪೂರ್ವ ಮತ್ತು ಉತ್ತರಕಂಡ ಅಂತ ಎರಡು ವಿಭಾಗ ಉಂಟು ಉತ್ತರ ಖಂಡಕ್ಕೆ ಇನ್ನೊಂದು ಹೆಸರು ಪ್ರೇತ ಖಂಡ ಎಲ್ಲರೂ ಅಂದರೆ ನೈಂಟಿ ಜನರು ಯಾರಿಗೆ ಈ ಪುರಾಣದ ಪರಿಚಯ ಇಲ್ವೋ ಅಥವಾ ಇನ್ನೊಬ್ಬರನ್ನು ದೂಷಿಸ್ತಾ ಇದ್ದಾರೋ ಅಥವಾ ಇನ್ನೊಬ್ಬರನ್ನ ಅದನ್ನು ಓದ್ದ ಹಾಗೆ ಇದು ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಉತ್ತರ ಮಾತ್ರ ಇಡೀ ಗರುಡ ಪುರಾಣ ಎಂಬುದಾಗಿ ತಪ್ಪು ಕಲ್ಪನೆಯನ್ನ ಹೊಂದಿಕೊಂಡು ಯಾಕೆಂದ್ರೆ ಯಾವಾಗಲೂ ಕೂಡ ಕೆಟ್ಟ ಕೆಲಸ ಮಾಡೋದಕ್ಕೆ ತಪ್ಪು ಕಲ್ಪನೆಯೇ ಕಾರಣ ತಿಳ್ಕೋಬೇಕು ತಿಳ್ಕೋಬೇಕು ಇದು ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಇದು ನ್ಯಾಯ ಇದು ಸ್ಟ್ಯಾಂಡರ್ಡ್ ನ್ಯಾಯ ಆದರಿಂದ ಈ ಎರಡು ವಿಭಾಗ ಇದೆ ಇದರಲ್ಲಿ ಪೂರ್ವ ಖಂಡದಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳಿದೆ ಉತ್ತರಖಂಡ ಅಥವಾ ಪ್ರೇತಕಲ್ಪ ಅಂತಲೂ ಕರೀತಾರೆ ಇದರಲ್ಲಿ ಮೂವತ್ತೈದು ಅಧ್ಯಾಯಗಳು ಉಂಟು ಹೀಗೆ ಈ ಒಂದು ಮಹಾಪುರಾಣದಲ್ಲಿ ಎಷ್ಟು ಶ್ಲೋಕಗಳು ಒಟ್ಟು ನಾವು ಸ್ಟಡಿ ಮಾಡ್ಬೇಕಪ್ಪಾ ಅಂತ ತಲೆಯಲಿ ಕೂತ್ರೆ ಅದಕ್ಕೆ ಸೂತರು ಋಷಿಗಳಿಗೆ ಹೇಳ್ತಾರೆ ಅಷ್ಟೌ ಶ್ಲೋಕ ಸಹಸ್ರಾಣಿ ತಥಾಚ ಅಷ್ಟೌ ಶತಾನಿ ಚ ಇದು ನಾವು ಸಂಖ್ಯೆಯನ್ನು ಗಣನೆ ಮಾಡತಕ್ಕಂತ ರೀತಿ ಅಷ್ಟೌ ಶ್ಲೋಕ ಸಹಸ್ರಾಣಿ ಎಂಟು ಸಾವಿರ ಶ್ಲೋಕಗಳು ಅದಕ್ಕಿನ್ನೊಂದು ಎಂಟು ನೂರು ಸೇರ್ಸ್ರಿ ತಥಾಚ ಅಷ್ಟೌ ಶತಾನಿ ಚ ಎಂಟು ನೂರು ಅಂದ್ರೆ ಎಂಟು ಶ್ಲೋಕಗಳು ಮಾತ್ರ ಇರುವುದು ಯಾಕೆಂದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಚೌಕಂಬ ಪಬ್ಲಿಕ್ ಪಬ್ಲಿಕೇಶನ್ ಉಂಟು ವಾರಣಾಸಿ ಅದು ಪಬ್ಲಿಷ್ ಮಾಡಿದೆ ಅಥೆಂಟಿಕ್ ಆಗಿರತಕ್ಕಂಥ ಅನೇಕ ಸಂಸ್ಕಾರಗಳನ್ನು ಪರಿಶೀಲನೆ ಮಾಡಿ ಒಂದು ಕ್ರಿಟಿಕಲ್ ಎಡಿಷನ್ ಅದನ್ನು ತಂದಿದ್ದಾರೆ ಅದರಿಂದ ನಮಗೆ ಇಷ್ಟು ಅಧ್ಯಾಯಗಳು ಸಿಗ್ತದೆ ಪುರಾಣಂ ಗಾರುಡಂ ವ್ಯಾಸ ಪುರಾಸೌ ಮಾ ಅಬ್ರವೀದಿದಂ ನೋಡಿದೆ ಈ ಗರುಡ ಪುರಾಣ ಅನ್ನುವಂತಹ ಈ ಪುರಾಣವನ್ನ ಯಾರ್ಯಾರು ಹೇಳಿದರು ಅಂತ ಹೇಳಿದ್ರೆ ಇದೊಂದು ದೊಡ್ಡ ಹಿಸ್ಟ್ರಿ ಮುಂದೆ ಬರ್ತೀನಿ ಡೀಟೇಲ್ ಆಗಿ ಹೇಳ್ತೇನೆ ನಾನು ಸದ್ಯಕ್ಕೆ ತಿಳ್ಕೊಳ್ಳಿ ಇದನ್ನ ಮುಂದೆ ಬರುತ್ತೆ ಋಷಿಗರು ನೈನಿಶಾರಣ್ಯಕ್ಕೆ ಹೋಗಿ ಅಲ್ಲಿ ಪೌರಾಣಿಕರಾಗಿರ್ತಕ್ಕಂತಹ ಅಂದರೆ ಪುರಾಣಜ್ಞರಾಗಿರ್ತಕ್ಕಂತಹ ಸೂತ ಮಹರ್ಷಿಗಳನ್ನು ಕುರಿತು ಪ್ರಶ್ನೆ ಮಾಡ್ತಾರೆ ಇದರ ಬಗ್ಗೆ ದೇವತಾನಾಂ ಹಿ ಕೋ ದೇವ ಈಶ್ವರ ಪೂಜ್ಯ ಏಕ ಏವಕಃ ದೇವತೆಗಳಲ್ಲೆಲ್ಲ ದೇವತೆ ಯಾರು ಇವರೆಲ್ಲರಿಗೂ ಒಡೆಯನೋ ಇವರೆಲ್ಲರಿಂದಲೂ ಪೂಜಿಸಲ್ಪಡ್ತಕ್ಕಂತಹ ಒಬ್ಬನಾಗಿರ್ತಕ್ಕಂತಹ ದೇವತೆ ಯಾರು ಕೋಧ್ಯಯ ಯಾರನ್ನು ಧ್ಯಾನಿಸಬೇಕು ಕೋ ಜಗತ್ ಸೃಷ್ಟ ಯಾರು ಈ ಇಡೀ ಜಗತ್ತನ್ನು ಸೃಷ್ಟಿಸಿದವನು ಜಗತ್ ಪಾತಿ ಚ ಹಂತಿ ಚಾರು ಈ ಜಗತ್ತನ್ನು ಕಾಪಾಡುತ್ತಾನೆ ಯಾರು ಈ ಜಗತ್ತನ್ನು ನುಂಗುತ್ತಾನೆ ಕಸ್ಮಾತ್ ಪ್ರವರ್ತತೆ ಧರ್ಮ ದುಷ್ಟ ಹಂತ ಚ ಕಸ್ಪೃತಃ ಯಾರಿಂದ ಈ ಧರ್ಮವು ಪ್ರವರ್ತಿಸಲ್ಪಡುತ್ತದೆ ಧರ್ಮ ಪ್ರವರ್ತನೆ ಆಗಬೇಕಾದ್ರೆ ಭಗವಂತನ ಅನುಗ್ರಹ ಬೇಕಾಗ್ತದೆ ಅವಾಗವಾಗ ಆತ ಯಾಕೆಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಡುತ್ತೆ ಈ ಧರ್ಮ ಧರ್ಮವನ್ನು ಆಚರಣೆ ಮಾಡೋದು ಕಷ್ಟ ಗೊತ್ತಾ ಅಧರ್ಮ ತನ್ನಿಂದ ತಾನೇ ನಡ್ಕೊಂಡು ಹೋಗುತ್ತೆ ಯಾಕೆಂದರೆ ಅಧರ್ಮ ನಡೆಯೋದನ್ನ ಇಳಿಜಾರದಲ್ಲಿ ಧರ್ಮ ನಡೆಯೋದು ಏರಿನಲ್ಲಿ ಏರಿಗೆ ಏರೋದು ಕಷ್ಟ ಇಳಿಜಾರಿನಿಂದ ಇಳಿಯೋದು ಸ್ವಲ್ಪ ಯಾಕೆಂದರೆ ನಿಮ್ಮ ಪ್ರಯತ್ನ ಬೇಕಾಗಿಲ್ಲ ಆದ್ರಿಂದ ಭಗವಂತ ಚೈತನ್ಯನ ಒಂದು ಅನುಗ್ರಹ ಬೇಕು ಆದ್ದರಿಂದ ಕಸ್ಮಾತ್ ಪ್ರವರ್ತತೆ ಧರ್ಮ ದುಷ್ಟ ದುಷ್ಟರನ್ನ ನಾಶ ಮಾಡುವವನು ತಿದ್ದುವವನು ಯಾರು ದುಷ್ಟರು ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೆಯದೇ ಇರತಕ್ಕಂಥವ್ರು ಅಂತ ಅರ್ಥ ಸಿಕ್ಕಾಕೊಂಡು ಬಿಡದೇ ಇರೋರು ಅಂತ ಅರ್ಥ ಅಲ್ಲ ಯಾಕೆ ಗೊತ್ತಾ ನಮ್ಗೆ ಈಗೆಲ್ಲ ಬರೀ ತಪ್ಪು ಕಲ್ಪನೆ ದುಷ್ಟರು ಅಂದ್ರೆ ಯಾರ್ರೀ ಯಾರು ಸಿಕ್ಕಾಕೊಂಡ್ ಬಿಡಲ್ವೋ ಅವ್ರು ದುಷ್ಟರೋ ಹ್ಮ್ ನಮ್ಮ ಲಾ ಅಲ್ಲಿ ಹಿಂಗೆ ಮಾಡ್ಬಿಟ್ಟಿರ್ತೀವಿ ನಾವು ಅವನ ಕೇಸ್ ಆಗ್ಬಾರ್ದು ಅಷ್ಟೇ ಏನ್ ಬೇಕಾದ್ರೂ ಮಾಡ್ಬೋದು ಹಾ ಏನ್ ಬೇಕಾದ್ರು ಮಾಡ್ಬೋದು ತಸ್ಯ ತಂ ರೂಪ ಜಗತ್ ಸರ್ಗ ಕಥಂ ಮತಹ ಆ ದೇವತೆಯ ರೂಪ ಯಾವುದು ನಿರ್ಗುಣವೋ ಸುಗುಣ ಸಾಕಾರವೋ ಹಾಗೆ ಈ ಜಗತ್ತಿನ ಸೃಷ್ಟಿ ಹೇಗುಂಟಾಯಿತು ಕೈರ ವ್ರತೈ ಸತುತುಷ್ಟ ಯಾವ ವ್ರತಗಳನ್ನು ಮಾಡುವುದರಿಂದ ಅವನನ್ನು ನಾವು ತುಷ್ಟಿಪಡಿಸಬಹುದು ಸ್ಯಾತ್ ಕೋಗೇನ ವಾಪ್ಯತೆ ಯಾವ ಯೋಗವನ್ನು ನಾವು ಅನುಷ್ಠಾನ ಮಾಡುವುದರಿಂದ ಅವನನ್ನು ಪಡೆಯಬಹುದು ಅವತಾರಾಶ್ಚಕೇತಸ್ಯ ಅವನ ಅವತಾರಗಳು ಎಷ್ಟು ಕಥಂ ವಂಶಾದಿ ಸಂಭವ ನಾನು ಪುರಾಣ ಲಕ್ಷಣ ಹೇಳಿದಾಗೆ ವಂಶಗಳ ಉತ್ಪತ್ತಿ ಹೇಗುಂಟಾಯಿತು ವಂಶಾನು ಅನುಚರಿತೆ ವರ್ಣಾಶ್ರಮಾದಿ ಧರ್ಮಾಣಂ ಕಹ್ ಪಾತ ಕಹ್ ಪ್ರವರ್ತಕ ವರ್ಣಾಶ್ರಮ ಧರ್ಮ ಅಂತಿದೆ ಆ ವರ್ಣಾಶ್ರಮ ಧರ್ಮಗಳನ್ನು ಪ್ರವರ್ತಿಸಿದವನು ಈ ಜಗತ್ತಿನಲ್ಲಿ ಮತ್ತೆ ಯಾರು ಅದನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾನೆ ಎತ್ಸರ್ವಂ ತಥಾ ಅನ್ಯಚ ಬ್ರೂಹಿ ಸೂತ ಮಹಾಮತೆ ಇದೆಲ್ಲವನ್ನೂ ಮತ್ತಿನ್ನೇನೇನು ನಾನು ಬಿಟ್ಟಿದ್ದೀನೋ ಪ್ರಶ್ನೆ ಮಾಡದೆ ನಿನಗೆ ನನಗೆ ಹೇಳಿಸ್ಬೇಕು ಅಂತ ನಿನ್ನ ತಲೆಯಲ್ಲಿ ಏನೇನಿದೆಯೋ ಅದೆಲ್ಲವೂ ಈ ಅನ್ಯತ್ ಅನ್ನುವಂಥ ಶಬ್ದದಿಂದ ಬರುತ್ತೆ ಇನ್ನು ಬೇರೆ ಏನೇನುಂಟೋ ಅದೆಲ್ಲವನ್ನೂ ಎಲೈ ಮಹಾಮತೆಯೇ ನನಗೆ ಹೇಳು ನಾರಾಯಣ ಕಥಾ ಸರ್ವಾ ಅಸ್ಮಾಕ ಉತ್ತಮ ಆ ಭಗವಂತನಿಗೆ ಸಂಬಂಧಪಟ್ಟಂತಹ ಉತ್ತಮವಾಗಿರ್ತಕ್ಕಂಥ ಇನ್ನೇನು ವಿಷಯಗಳುಂಟೋ ಅದೆಲ್ಲವನ್ನು ನಮಗೆ ಸಾಂಗವಾಗಿ ಹೇಳುವಂಥವನಾಗೂ ಹೇಳಿದಾಗ ಸೂತ ಹೇಳ್ತಾನೆ ಬ್ರಹ್ಮನಿಗೆ ರುದ್ರ ಹೇಳಿದ ರುದ್ರನಿಗೆ ಹರಿಯೇ ಹೇಳಿದ ಇದನ್ನು ಹರಿ ಗರುಡನಿಗೂ ಹೇಳಿದ ಈ ಪುರಾಣವನ್ನು ಬ್ರಹ್ಮ ವ್ಯಾಸನಿಗೆ ಹೇಳ್ತಾನೆ ಇದನ್ನ ಗರುಡ ನಂತರ ಕಶ್ಯಪನಿಗೆ ಹೇಳ್ತಾನೆ ಹೀಗೆ ಈ ಒಂದು ಪುರಾಣದ ಒಂದು ಕವಲು ಒಡೆದು ಈ ಲೋಕಕ್ಕೆ ಬಂತು ಅಂತ ಹೇಳ್ತಾರೆ ಆ ಕಶ್ಯಪನಿಗೆ ಹೇಳಿರ್ತಕ್ಕಂಥ ಇದೇ ಗರುಡ ಪುರಾಣವನ್ನ ನಾನು ಅಂದ್ರೆ ಸೂತನಾಗಿರ್ತಕ್ಕಂಥ ನಾನು ವ್ಯಾಸರಿಂದ ಕೇಳಿ ತಿಳಿದುಕೊಂಡೆ ಈಗ ಈ ಒಂದು ಗರುಡ ಪುರಾಣದಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಇಷ್ಟೂ ಅಧ್ಯಾಯದಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಏನೇನು ಅಡಗಿದೆ ಅನ್ನೋದನ್ನು ಕಿಂಚಿತ್ ನೋಡೋಣ ಮೊದಲನೇ ಅಧ್ಯಾಯದಲ್ಲೇ ವಿಷ್ಣುವಿನ ಮಹಾತ್ಮೆ ಬರ್ತದೆ ಅವನ ಅವತಾರಗಳು ಎಷ್ಟು ಎಂಬುದಾಗಿ ಭಾಗವತದ ರೀತಿಯಲ್ಲಿಯೇ ಎಲ್ಲ ಅವತಾರಗಳನ್ನು ಅಲ್ಲಿ ಉಲ್ಲೇಖಿಸ್ತಾ ಕೊನೆಯಲ್ಲಿ ಅವತಾರಗಳನ್ನು ಎಣಿಸಿ ಎಣಿಸಿ ಎಣಿಸಿ ಎಣಿಸಿ ಸುಸ್ತಾಗಿ ಹೇಗೆ ಭಾಗವತದಲ್ಲಿ ಅವತಾರಾಹಿ ಅಸಂಖ್ಯೆಯ ಅನ್ನುವಂತಹ ಒಂದು ಮಾತನ್ನು ಹಾಕ್ತಾರೋ ಇಲ್ಲೂ ಕೂಡ ಅವತಾರಾಹಿ ಅಸಂಖ್ಯೇಯ ಅನ್ನುವಂತಹ ಮಾತನ್ನು ಹಾಕಿದ್ದಾರೆ ಪುರಾಣಂ ಸಾರಂ ಭಕ್ಷ ಸಾರಂ ವಿಷ್ಣು ಕಥಾಶ್ರಯಂ ಇಡೀ ಈ ಗರುಡ ಪುರಾಣ ಬಂದಿರೋದೇ ಆ ವಿಷ್ಣುವಿನ ಕಥೆಯ ಸಾರದ ಸಾರವಾಗಿ ಬಂದಿರುವುದರಿಂದ ಅತ್ಯಂತ ಪವಿತ್ರವಾಗಿರತಕ್ಕಂಥ ಪುರಾಣ ಇತ್ತು ಇದಕ್ಕೆ ಇನ್ನೊಂದು ಸಿಂಬಲ್ ಉಂಟು ಗೊತ್ತಾ ಗರುಡ ಪುರಾಣ ಗರುಡ ಗರುಡ ಉರಗ ಭಕ್ಷಕ ಉರಗ ಅಂದ್ರೆ ಹಾವು ಹಾವನ್ನೇ ತಿಂದು ಜೀವಿಸುವ ಹಾವು ಅಂದ್ರೆ ಯಾವಾಗ ಗೊತ್ತೇಂದ್ರಿ ಸಂಸಾರಕ್ಕೆ ಹಾವು ಅಂತ ಒಂದು ಮಾತಿದೆ ಗೊತ್ತಾ ಸಂಸಾರಾಹಿ ಅಂತ ಸಂಸಾರವಾನ್ ಸಂಸಾರ ಅನ್ನುವಂಥ ಅಹಿ ಅಹಿ ಅಂದ್ರೆ ಸಂಸ್ಕೃತದಲ್ಲಿ ಸರ್ಪ ಅಂತ ಅಂತಹ ಗರುಡ ಯಾವ ರೀತಿಯಲ್ಲಿ ಸರ್ಪವನ್ನು ಕಬಳಿಸ್ತಾನೋ ಹಾಗೆ ಈ ಪುರಾಣದಲ್ಲಿ ಅಂತರ್ಗತವಾಗಿರತಕ್ಕಂತಹ ಸಾರದ ಸಾರವಾಗಿರತಕ್ಕಂತಹ ಪರಮಾತ್ಮ ನಮ್ಮ ಸಂಸಾರ ಅನ್ನುವಂತಹ ಸರ್ಪವನ್ನು ಕಬಳಿಸ್ತಾನೆ ಈ ಇಡೀ ಪುರಾಣ ಶ್ರವಣ ಮಾಡುವುದರಿಂದ ಮನನ ಮಾಡುವುದರಿಂದ ನಮ್ಮ ಸಂಸಾರ ಹೃದಯದಲ್ಲಿ ಅದರ ಕಾಸಾರ ಇದೆಯಲ್ಲ ಸಂಸಾರದ ಕಾಸಹಾರ ಕಾಸಹಾರ ಅಂದ್ರೆ ಕೆಸರು ಮಾರ್ಷಿ ಪ್ಲೇಸ್ ಅದು ಒಣಗೋಗಿಬಿಡುತ್ತೆ ನಾವು ಅದರಲ್ಲಿ ಇನ್ಯಾವತ್ತು ಊತ್ ಹೋಗುವುದಿಲ್ಲ ಈಗ ಪರ್ಮನೆಂಟ್ ಆಗಿ ಊತ್ ಹೋಗಿದೀವಲ್ಲ ಆ ಉಸುಕು ಮಣ್ಣಿನಲ್ಲಿ ಸಂಸಾರದ ಉಸುಕು ಮಣ್ಣಿನಲ್ಲಿ ಆ ಪರಮಾತ್ಮ ಅದನ್ನ ಎಲ್ಲ ಡ್ರೈ ಮಾಡಿದ ಮೇಲೆ ಹಾಗೇ ನಡ್ಕೊಂಡು ಹೋಗ್ಬೋದು ಅದ್ರ ಮೇಲೆ ಯಾವುದೇ ಕಷ್ಟವಿಲ್ಲ ಹಾಗೆಯೇ ಗರುಡ ಪುರಾಣದ ಒಂದು ಅಧ್ಯಯನದಿಂದ ಕೂಡ ನಮ್ಮ ಒಳಗಡೆ ಇರ್ತಕ್ಕಂಥ ಸಂಸಾರನು ಸಂಪೂರ್ಣವಾಗಿ ಏನಾಗತ್ತೆ ಒಣಗಿ ಹೋಗುತ್ತದೆ ಒಣಗಿ ಹೋಗಿ ಬರೀ ಒಣಗಿಸ್ತಾನ ಭಗವಂತ ಜ್ಞಾನಿಗಳು ಹಾಗೇ ಇರ್ತಾರೆ ಜ್ಞಾನ ಮಾಡಿ ಮಾಡಿ ಆ ವಿವೇಕ ವೈರಾಗ್ಯ ಮಾಡಿ ಮಾಡಿ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲ ಹೀಗೆ ಶುಷ್ಕನಂತೆ ಇರ್ತಾನೆ ಶ್ರೀರಾಮಕೃಷ್ಣ ಹೇಳ್ತಾರೆ ಭಕ್ತ ಒಳ್ಳೆ ರಸಗುಲ್ಲ ಇದ್ದಾಗಿರ್ತಾನಂತೆ ಅದೇ ಜ್ಞಾನಿ ಒಣ ಕಡ್ಡಿ ಇದ್ದಾಗಿರ್ತಾನಂತೆ ಯಾಕೆ ಅಂದರೆ ಆತ ವಿವೇಕ ವೈರಾಗ್ಯ ಇಂದಲ್ಲ ಮಾಡಿ ಮಾಡಿ ಮಾಡಿ ಆ ರೀತಿಯಲ್ಲಿ ಅವನು ಆತ್ಮನನ್ನು ಸಂಪಾದನೆ ಮಾಡಬೇಕು ಅಂತ ಭಕ್ತ ಹಾಗೆ ಪ್ರತಿಯೊಂದೂ ರಸ ರಸದ ರಸ ಭಗವಂತ ರಸೋ ವೈಸಹ ಇಡೀ ಜಗತ್ತಿನ ಸಾರದ ಸಾರ ಯಾವುದು ಪರಮಾತ್ಮ ಒಂದೇ ಅದು ಅದ್ ನಮ್ಗೆ ಗೊತ್ತಾಯ್ತು ಅಂದ್ರೆ ಈ ಒಂದು ಜಗತ್ತು ಮೋಜಿನ ಮನೆಯೋ ಅದರಲ್ಲಿ ನಾನು ಹಾಡುವೆ ಕುಣಿಯುವೆ ನಲಿಯುವೆ ಅಂತ ವಚನ ವೇದದಲ್ಲಿ ಈ ಹಾಡು ಬರುತ್ತದೆ ಈ ಹಾಡು ವಚನ ವೇದದಲ್ಲಿ ಹ್ಯಾಕ್ ಬಂತು ಅಂದ್ರೆ ಅದೊಂದು ಮಜಾ ಇದೆ ಶ್ರೀರಾಮಕೃಷ್ಣ ಕನ್ವರ್ಟ್ ಮಾಡ್ಕೊಂಡಿರೋ ಹಾಡು ನಿಜವಾಗ್ಲೂ ರಾಮಪ್ರಸಾದ್ ನ ಜೀವನದಲ್ಲಿ ಒಬ್ಬ ಕಾಮಿಕ್ ಇದ್ದ ಕಾಮಿಕ್ ಅವನ ಹೆಸರು ಆಜು ಗೋಸಾಯಿ ಅಂತ ರಾಮ್ ಪ್ರಸಾದ ಏನು ಈ ರೀತಿಯ ತಾಯಿ ಮೇಲೆ ಹಾಡು ಮಾಡ್ತಾನೋ ಇವನು ಅದಕ್ಕೆಲ್ಲ ಉಲ್ಟಾ ಮಾಡೋನು ಹಾಡು ಅವನು ಹೇಳೋದು ಕಾಶಿಯೋ ಇನ್ನೆಲ್ಲೋ ನಾನು ಯಾಕೆ ಹೋಗ್ತೀನಿ ನಾನು ಹೋಗೋದಿಲ್ಲ ತಾಯಿ ಪಾದ ಒಂದೇ ಶರಣು ಅಂದರೆ ನಿನಗೇನು ಗೊತ್ತಿಲ್ಲ ಹೋಗು ಕಾಶಿಯಲ್ಲಿ ನಿಮ್ಮ ಚಿಕ್ಕಮ್ಮ ಇದ್ದಾಳೆ ನಿಮ್ಮ ಚಿಕ್ಕಪ್ಪ ಇದ್ದಾನೆ ಹೋಗಲ್ಲಿ ಡುಂಕಿ ಹಾಕೋ ಕಾಶಿಯೊಳಗೆ ಅಂತ ಇವನು ಕಟ್ತಾ ಇದ್ದ ಪೊಯಂ ಒಂಥರ ವಿಕಟ ಕವಿ ಅಂತ ಅವನು ಹುಟ್ಟಾಕಿರ್ತಕ್ಕಂಥ ಒಂದಾನೊಂದು ಈ ಜಗತ್ತಿನ ಒಂದು ಸಂತೆ ಎನ್ನುವಂತ ಒಂದು ಇದು ಬಂದಾಗ ರಾಮ್ ಪ್ರಸಾದ ಹಾಕಿದಾಗ ಇವನು ಈ ಜಗತ್ತು ಅನ್ನೋದು ಬರಡಲ್ಲ ಕಣಯ ಈ ಜಗತ್ತು ಅನ್ನೋದು ಮೋಜಿನ ಮನೆ ಅಂತ ಅವನು ಬರೀತಾನೆ ಆದ್ರೆ ಯಾವಾಗ ಮೋಜಿನ ಮನೆ ಅವನು ಹೇಳೋದಲ್ಲ ಅದನ್ನ ಶ್ರೀರಾಮಕೃಷ್ಣ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಯಾವಾಗ ಇಡೀ ಜಗತ್ತು ಭಗವಂತನ ಆವಾಸ ಸ್ಥಾನ ಜಗತ್ತು ಅನ್ನೋದು ಬ್ರಹ್ಮವೇ ಅಂತ ಅರಿವಾಗ್ತದೋ ಆ ಕ್ಷಣದಿಂದ ಈ ಜಗತ್ತು ಅನ್ನೋದು ಚಿನ್ಮಯ ಈ ಜಗತ್ತು ಅಂತಕ್ಕಂಥದ್ದು ಆನಂದ ಭವನ ಈ ಜಗತ್ತು ಅಂತಕ್ಕಂಥದ್ದು ಮೋಜಿನ ಮನೆ ಆಗುತ್ತದೆ ಅಲ್ಲಿಯೇ ತನಕ ಮೋಜಿನ ಮನೆ ಅಲ್ಲ ಇದು ನರಕ ತಿಳ್ಕೋಬೇಕಿನ್ನೆ ಚೆನ್ನಾಗಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಲ್ಲದೆ ಹೋದ್ರೆ ಈಗ ಸ್ವರ್ಗ ಭಗವಂತ ಬಂದ್ಮೇಲೆ ನರಕ ನಾವು ತಿಳ್ಕೊಂಬಿಡ್ತೀವಿ ಉಲ್ಟಾ ಹಾಂಗ್ ಮಾಡಬಾರ್ದು ಆದ್ರಿಂದ ಇಲ್ಲಿ ಅದನ್ನ ಹೇಳ್ತಾರೆ ಇಲ್ಲಿ ಏನಪ್ಪಾ ಅಂದ್ರೆ ಸಾರದ ಸಾರ ಇಡೀ ಗರುಡ ಪುರಾಣ ಅಂತಕ್ಕಂಥದ್ದು ಆ ಭಗವಂತನ ಕುರಿತಾಗಿರ್ತಕ್ಕಂಥ ವಿಚಾರವನ್ನು ಹೇಳೋದ್ರಿಂದ ಇದನ್ನು ನಾವು ಅಧ್ಯಯನ ಮಾಡಲೇಬೇಕು ಅನ್ನೋದು ಎರಡನೇ ಪಾಯಿಂಟ್ ಇನ್ನು ಮುಂದಿನ ವಿಷಯವನ್ನು ನಮ್ಮ ಮುಂದಿನ ಉಪನ್ಯಾಸ ನೋಡೋಣ ಓಂ ಪೂರ್ಣಮದ ಪೂರ್ಣಮಿಧ ಪೂರ್ಣ ಪೂರ್ಣ ಮುದಕ್ಷತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣರ್ಪಣಮಸ್ತು